ಸ್ಥಾಪಕ ಚ ಧರ್ಮಸರ್ಮಸ್ವರೂಪಿಣೆ ಅವತಾರವರಿಷ್ಠಾಯಕೃಷ್ಣಾಯ ಎಲ್ಲಿ ನೆಲೆಸಿದ್ವಿ ಅಂತ ಗೊತ್ತೇ ಇಲ್ಲ ಮರ್ತೋಗ್ಬಿಟ್ಟಿದೆ ಮಾಸ್ಟರ್ ಮಹಾಶಯ ಕೇಳ್ತಾರೆ ಸಂಸಾರದಲ್ಲಿ ನಾವು ಹೇಗಿರಬೇಕು ಅಂತಂದ್ಬಿಟ್ಟು ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಶ್ರೀಮಂತರ ಮನೆಯಲ್ಲಿ ದಾಸಿ ಇರೋ ಹಾಗೆ ಇರಬೇಕು ಅಂತಂದ್ಬಿಟ್ಟು ಅಂತಂದರೆ ಸಂಸಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಿರ್ವಹಿಸಬೇಕು ಆದರೆ ಮನಸ್ಸು ಮಾತ್ರ ಭಗವಂತನ ಕಡೆಗೆ ಇರಬೇಕು ಅಂತನ್ಬಿಟ್ಟು ಒಬ್ಬರು ತಮ್ಮ ಉಪನ್ಯಾಸದಲ್ಲಿ ಇನ್ನೊಂದು ಉದಾಹರಣೆಯನ್ನು ಚೆನ್ನಾಗಿರೋ ಉದಾಹರಣೆಯನ್ನು ಕೊಟ್ಟರು ಏನು ಅಂತಂದರೆ ಒಬ್ಳ ತಾಯಿ ಇರ್ತಾಳೆ ಅವ್ರ ಮಗ ಅಮೇರಿಕಾದಲ್ಲಿರ್ತಾನೆ ಆಗ ತಾಯಿ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಆದರೆ ಅವಳ ಮನಸ್ಸೆಲ್ಲ ಎಲ್ಲಿರುತ್ತೆ ಅಂತಂದುಬಿಟ್ರೆ ಮಗನ ಕಡೆಯೇ ಇರುತ್ತೆ ಮಗ ಏನು ಮಾಡ್ತಾಯಿದ್ದಾನೀಗ ಅವನಿಗೇನಾದ್ರೂ ಕಷ್ಟ ಆಗಿರ್ಬೋದೇನೋ ಏನೋ ತೊಂದರೆ ಆಗಿರ್ಬೋದೇನೋ ಅಡುಗೆ ಮಾಡ್ತಾ ಇರುವಾಗ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ ಓ ಮಗ ಏನು ಊಟ ಮಾಡ್ತಾಯಿದ್ದಾನಿವಾಗ ಏನು ಮಾಡ್ತಾ ಇರ್ಬೋದು ಏನು ತಿಂಡಿ ತಿಂತಾಯಿರ್ಬೋದು ಸರಿಯಾಗಿ ಊಟ ಸಿಕ್ಕುತ್ತೋ ಇಲ್ಲೋ ಅವನಿಗೆ ಇದೇ ಥರ ಯೋಚನೆ ಮಾಡ್ತಾ ಇರ್ತಾಳೆ ಆ ನಾವು ಸಂಸಾರದಲ್ಲಿರುವಾಗ ಭಗವಂತಿಂತನೆ ಮಾಡಬೇಕು ಅಂತಂದ್ಬಿಟ್ಟು ಒಂದು ಮನಸ್ಸು ಏನೇ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಒಂದು ಮನಸ್ಸು ಒಂದು ಮನಸ್ಸಿನ ಭಾಗ ಅದು ಭಗವಂತನ ಕಡೆಗೆ ಇರುವಂತೆ ನೋಡ್ಕೊಬೇಕು ಅಂತ ವಾಲ್ಕೊಂಡು ಇರಬೇಕು ಆ ಥರ ಇರಬೇಕು ಅಂತ ಹೇಳ್ತಾರೆ ಆಮೆ ನೀರಲ್ಲಿ ಈಜಾಡುತ್ತಿರುತ್ತದೆ ಆದರೆ ಅದರ ಮರ ಮನಸ್ಸಲ್ಲಿ ದೇಗುತ್ತೆ ನಿನಗೆ ತನ್ನ ಮೊಟ್ಟೆಗಳಿರುವ ದಡದಲ್ಲಿ ಸಂಸಾರದ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡು ಆದರೆ ಮನಸ್ಸು ಮಾತ್ರ ಭಗವಂತನಲ್ಲಿ ನೆಡು ಹೇಗೆ ಮಕ್ಕಳು ಒಂದು ಕಂಬವನ್ನು ಹಿಡ್ಕೊಂಬಿಟ್ಟು ಸುತ್ತ ಓಡಾಡ್ತವಲ್ಲ ತಿರುಗಾಡ್ತವಲ್ಲ ಹಾಗೆ ಆ ಕಂಬವನ್ನು ಬಿಟ್ಟರೆ ಮುಗೀತು ಹಾಗೆ ಆ ಭಗವಂತನ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ನಾವು ಸಂಸಾರದ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಅಂತನ್ಬಿಟ್ಟು ಆ ರೀತಿ ಭಗವತ್ ಶ್ರದ್ಧೆ ಇರಬೇಕು ಭಗವಂತನಲ್ಲಿ ಭಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಮುನ್ನ ಸಂಸಾರಕ್ಕೆ ಕಾಲಿಟ್ಟೆ ಎಂದರೆ ಇನ್ನು ಅಧಿಕಾಧಿಕವಾಗಿ ಕಷ್ಟ ಪರಂಪರೆಗಳಿಗೆ ಈಜಾ ಈಡಾಗುವೆ ಶೋಕ ತಾಪ ವಿಪತ್ತು ಇವುಗಳಿಂದ ಸಂಪೂರ್ಣ ಬೆಂದು ಬೆಂಡಾಗಿ ಹೋಗಿವೆ ವಿಷಯ ಚಿಂತನೆ ಮಾಡಿದಷ್ಟೂ ಅವುಗಳಲ್ಲಿ ಆಸಕ್ತಿಯೂ ಬೆಳೆಯುತ್ತಾ ಹೋಗುತ್ತದೆ ಅದಕ್ಕೋಸ್ಕರ ಸಂಸಾರಕ್ಕೆ ಹೋಗಿ ಮುಂಚೆನೇ ಕಾಲಿಡೋದಕ್ಕೆ ಮುಂಚೆನೇ ಭಗವದ್ಭಕ್ತಿಯನ್ನು ಬೆಳೆಸ್ಕೊಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಭಗವದ್ಭಕ್ತಿ ಇಲ್ಲದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಎಲ್ಲ ಜಂಜಾಟಕ್ಕೊಳಗಾಗಬೇಕಾಗತ್ತೆ ಸಂಸಾರದ ಅನೇಕ ತಾಪತ್ರಯಗಳು ಅದು ಬಂದುಬಿಟ್ಟು ಮುತ್ಕೊಂಡ್ಬಿಟ್ಟು ನಮ್ಮನ್ನು ಕಾಡ್ಸೋಕ್ಕೆ ಶುರು ಮಾಡ್ತವೆ ಈ ತಾಪತ್ರಯ ಅಂತ ಹೇಳೋದಕ್ಕೆ ಇನ್ನೊಂದು ಹೊಸ ಅರ್ಥ ಉಂಟು ಅದು ವಿಶೇಷವಾಗಿ ಆಧುನಿಕ ಸಮಯದ ಸಂದರ್ಭಕ್ಕೂ ಅನ್ವಯ ಆಗುತ್ತೆ ಈಗ ಒಂದು ಸಂಸಾರದಲ್ಲೆಲ್ಲ ಏನಪ್ಪಾ ಅಂತಂದ್ಬಿಟ್ರೆ ಮನೆಯಲ್ಲಿ ಮೂರೇ ಜನ ಇರ್ತಾರೆ ಗಂಡ ಹೆಂಡತಿ ಮಗ ಅಥವಾ ಮಗಳು ಅಷ್ಟೇ ಮೂರೇ ಜನ ಮೂರೇ ಜನ ಇರೋದರಿಂದ ಅವನಿಗವ್ರು ತಾಪ ಕೊಡೋದು ಇವರಿಗೆ ಅವ್ರು ತಾಪ ಹೀಗೆ ತಾಪತ್ರಯ ಆಗ್ಬಿಡುತ್ತೆ ಈ ರೀತಿ ಪರಸ್ಪರ ತಾಪಯಂತಹ ಆ ರೀತಿ ಆ ಬುಟ್ಟು ಏನಾಗುತ್ತೆ ಅಂತನ್ಬಿಟ್ಟರೆ ಸಂಸಾರದಲ್ಲಿ ತಾಪತ್ರಯ ಉಂಟಾಗತ್ತೆ ಹೀಗೆ ಸಂಸಾರದಲ್ಲಿ ತಾಪತ್ರಯ ಇದ್ದೇ ಇರುತ್ತೆ ಯಾವುದಾದ್ರು ಒಂದು ತಾಪತ್ರಯ ಇದ್ದೇ ಇರುತ್ತೆ ಆದರೆ ತಾಪತ್ರಯದಿಂದ ನಾವು ಪಾರಾಗಬೇಕು ಅಂತಂದರೆ ಆ ತಾಪತ್ರಯ ನಮ್ಮನ್ನು ತಪ್ಪಿಸಬಾರ್ದು ಆ ತಾಪತ್ರಯದ ತಾಪ ನಮಗೆ ತಕ್ಕ ತಾಗಬಾರ್ದು ಆ ರೀತಿ ಇರಬೇಕು ಅಂತಂದ್ಬಿಟ್ರೆ ಭಕ್ತಿ ಇರಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಹಾಂ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಮೊದಲು ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸಬೇಕು ಅಂತನ್ಬಿಟ್ಟು ಎಲ್ಲದಿದ್ದರೆ ಕೈಗೆ ಅಂಟು ಹೊತ್ತಿಕೊಂಡು ಬಿಡುತ್ತದೆ ಭಗವದ್ಭಕ್ತಿ ಎಂಬ ಎಣ್ಣೆಯನ್ನು ಮೊದಲು ಹಮಣಿಸಿಕೊಂಡು ಬಳಿಕ ಸಾಂಸಾರಿಕ ಕೆಲಸ ಕಾರ್ಯಗಳಲ್ಲಿ ಕೈ ಅದಕ್ಕೆ ಮೊದಲು ಭಗವದ್ಭಕ್ತಿ ಎಂಬ ತೈಲವನ್ನು ಹಾಕೊಂಡ್ಬಿಡಬೇಕು ಮನಸ್ಸಿಗೆ ಆ ಹಲಸಿನ ಹೆಚ್ಚುವಾಗ ನಾವು ಎಣ್ಣೆಯನ್ನು ಕೈ ಹಾಕಿಕೊಂಡ್ರೆ ಆದರೆ ಅವಾಗ ಆ ಮೇಣ ಕೈಗೆ ಒಂಟೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಹೇಳಿದ ನನಗೆ ಗೊತ್ತಿಲ್ಲ ನನಗೆ ಎಪಿಕ್ಟಸ್ ಅಂತನ್ಬಿಟ್ಟು ಒಬ್ಬರು ಗ್ರೀಕ್ ಫಿಲಾಸಫರ್ ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಪುಸ್ತಕ ಇದೆ ಸಣ್ಣ ಪುಸ್ತಕ ಚೆನ್ನಾಗಿದೆ ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಆವಾಗ ಯಾವುದೋ ಒಂದು ಬಂದರಿನಲ್ಲಿ ಹಡಗನ್ನು ಲಂಗರ್ ಹಾಕಿರ್ತಾರೆ ಅವಾಗ ಪ್ರಯಾಣಿಕರೆಲ್ಲ ಹಡಗಿನಿಂದ ಹಿಡಿದುಬಿಟ್ಟು ಪಟ್ಟಣಕ್ಕೆ ಹೋಗ್ತಾರೆ ಪಟ್ಟಣಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನೋ ನೋಡ್ತಾರೆ ಕೇಳ್ತಾರೆ ಆಮೇಲೆ ಏನೇನೋ ವಸ್ತುಗಳನ್ನು ಕೊಂಡ್ಕೊತಾರೆ ತಿಂಡಿ ತೊಂಗ್ತಾರೆ ತಿಂತಾರೆ ಎಲ್ಲ ಮಾಡ್ತಾರೆ ಆದರೆ ಆ ರೀತಿ ಮಾಡ್ತಾ ಇರುವಾಗ ಅವ್ರದ್ದು ಒಂದು ಕಿವಿ ಮಾತ್ರ ಯಾವಾಗಲೂ ಕೂಡ ಹಡಗಿನ ಕಡೆನೇ ಇರುತ್ತೆ ಅಲ್ಲಿ ವಿಷಲ್ ಯಾವಾಗ ಕೇಳುತ್ತೆ ಕ್ಯಾಪ್ಟನ್ ಯಾವಾಗ ಕರೀತಾನೆ ಅದ್ರ ಕಡೆಗೇ ಇರುತ್ತೆ ಅದು ಕೇಳಿದ ತಕ್ಷಣ ಏನು ಮಾಡ್ತಾರೆ ಅಂತ ಅಂದ್ಬಿಟ್ರೆ ಅಲ್ಲೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಏನಾದ್ರು ತಿಂಡಿ ತಿಂತಂದರೆ ಅದನ್ನೇ ತಿಂದು ಎಸಿಬಿಟ್ಟು ಓಡ್ತಾರೆ ಹಿಂ ಕಡೆಗೆ ಅಂದರೆ ಆ ಒಂದು ಮನಸ್ಸು ಅಲ್ಲೇ ಇರಬೇಕು ಅದ್ರ ಕಡೆಗೇ ಇರಬೇಕು ಹಾಗೆ ಸಂಸಾರದಲ್ಲೂ ಕೂಡ ಇರುವಾಗ ನಾವು ಯಾವಾಗಲೂ ಕೂಡ ಒಂದು ಕಿವಿ ಆ ಭಗವದ್ ಕರೆ ಕಡೆಗೇನೇ ಇರಬೇಕು ಯಾವ ಕರೆ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ ಅದ್ರ ಕಡೆ ಗಮನ ಕೊಡಬೇಕು ಅದಕ್ಕೆ ಅಂದರೆ ಯಾವಾಗಲೂ ಕೂಡ ಏನಾಗಬೇಕಪ್ಪ ಅಂತಂದ್ಬಿಟ್ರೆ ಆ ಭಗವದ್ಭಕ್ತಿ ಭಾವ ಇಟ್ಕೊಂಡೇ ನಾವು ಸಂಸಾರದಲ್ಲಿ ಇರಬೇಕು ಅಂತ ಅರ್ಥ ಆಯಿತು ಆ ಭಗವದ್ಭಕ್ತಿ ಭಾವ ಅಂತಕ್ಕಂಥದ್ದು ಒಂದು ತೈಲ ಇದ್ದಾಗೆ ಮನಸ್ಸಿಗೆ ಆ ತೈಲವನ್ನು ಬಳ್ಕೊಂಡ್ಬಿಡಬೇಕು ಆವಾಗಿ ಏನಾಗುತ್ತೆ ಅಂತನ್ಬಿಟ್ರೆ ಆ ವಿಷಯ ಅಂತಕ್ಕಂಥ ಮನಸ್ಸಿಗೆ ಹೊತ್ತೋದಿಲ್ಲ ಇಲ್ಲದ್ರೆ ಏನಾಗುತ್ತೆ ಅಂತನ್ಬಿಟ್ರೆ ಅದು ಹೊತ್ಕೊಂಡ್ಬಿಡ್ತು ಒಂದು ಸತಿ ಹೊತ್ಕೊಂಡ್ಬಿಡ್ತು ಅಂತಂದ್ಬಿಟ್ರೆ ಆಮೇಲೆ ತೊಳೆಯೋದು ತುಂಬಾ ಕಷ್ಟ ಈ ವಿಷಯ ಅಂತಕ್ಕಂಥದ್ದು ಹೇಗೆ ಅಂತಂದರೆ ಸ್ಲೋ ಪಾಯ್ಸನ್ ಇದ್ದಂಗೆ ಅಂತ ಹೇಳ್ತಾರೆ ವಿಷಯ ವಿಶ್ ವಿಷಯ ವಿಷವತ್ಯಜಿತ್ ಅಂದ್ಬಿಟ್ಟು ಹೇಳ್ತಾರೆ ವಿಷಯವನ್ನು ನಾವು ಅದು ವಿಷ ಅಂತ ಪರಿಗಣಿಸ್ಬೇಕಂತೆ ವಿಷವನ್ನು ಹೇಗೆ ಇಷ್ಟಪಡೋದಿಲ್ಲೋ ಅದನ್ನು ತೆಗೆ ಬಿಸಾಕ್ತೀವೋ ಹಾಗೆ ವಿಷಯವನ್ನು ನಾವು ಬಿಸಾಕ್ಬೇಕು ಅಂತಂದ್ಬಿಟ್ಟು ಅದ್ರ ಕಡೆ ಗಮನ ಕೊಡಬಾರದು ಅಂತನ್ಬಿಟ್ಟು ಸ್ಲೋ ಪಾಯ್ ನಮ್ಗೆ ಗೊತ್ತಾಗೋದಿಲ್ಲ ಅದು ಧ್ಯಾಯಿತೋ ವಿಷಯ ಅನ್ಪು ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋ ವಿಜಾಯತೆ ಅಂತಂದ್ಬಿಟ್ಟು ಭಗವದ್ಗೀತೆಲಿ ನಾವು ಓದ್ತೀವಿ ಅಂತಂದರೆ ನಮ್ಗೆ ಗೊತ್ತಾಗೋದಿಲ್ಲ ಹೇಗೆ ನಾವು ಕೆಳಗೆ ಜಾರತಾ ಬರ್ತೀವಿ ವಿಷಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಅಂತನ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾರಲ್ಲ ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿ ಬೆಳೆಯುತ್ತಾ ಹೋಗುತ್ತದೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ದ್ಯಾಯುತೋ ವಿಷಯ ಅನ್ಪು ಸಹ ಸಂಗಸ್ತೇಶೋಪಜಾಯತೆ ಆ ವಿಷಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ಬಿಟ್ರೆ ಅದ್ರ ಕಡೆ ಅಟ್ಯಾಚ್ಮೆಂಟ್ ಬ ನಮ್ಗೆ ಗೊತ್ತಿರೋದಿಲ್ಲ ಹೇಗಾಗತ್ತೆ ಅಂತಂದ್ಬಿಟ್ಟು ಅಯ್ಯೋ ಸ್ವಲ್ಪ ಯೋಚನೆ ಮಾಡಿದ್ರೆ ಏನಂತೆ ಅಂತನ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಆ ಕೇರ್ಲೆಸ್ ಆಗಿಬಿಡ್ತೀವಿ ಆ ಕೇರ್ಲೆಸ್ ಆದಾಗ ಆ ಪ್ರಮಾದ ಪ್ರಮಾದ ಅಂತಕ್ಕಂಥದ್ದಿದೆಲ್ಲ ಅದು ದೊಡ್ಡ ಅಪರಾಧ ಅಂತಂದ್ಬಿಟ್ಟು ಹೇಳ್ತಾರೆ ಪ್ರಮಾದೋ ವೈಮೃತ್ಯು ಅಂತ ಹೇಳ್ತಾರೆ ಪ್ರಮಾದವೇ ಮೃತ್ಯುವಂತೆ ಆ ರೀತಿ ಪ್ರಮಾದಕ್ಕೆ ಒಳಗಾಗ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದ್ಬಿಟ್ರೆ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಆವಾಗ ನಾವು ಕಷ್ಟಪಡಬೇಕಾಗತ್ತೆ ಅದಕ್ಕೆ ಆ ಪ್ರಮಾದಕ್ಕೆ ನಾವು ಸ್ವಲ್ಪ ಕೂಡ ಅವಕಾಶ ಕೊಡಬಾರ್ದು ಯಾವಾಗಲೂ ಕೂಡ ಭಗವಂತ ಚಿಂತನೆ ಮಾಡ್ತಾ ಇರಬೇಕು ಅಂತನ್ಬಿಟ್ಟು ಆ ಸ್ವಲ್ಪ ವಿಷಯಕ್ಕೆ ಅವಕಾಶ ಕೊಟ್ಬಿಟ್ರೆ ಏನಾಗುತ್ತೆ ಅಂತನ್ಬಿಟ್ರೆ ಅದು ಕ್ರಮೇಣ ನಮ್ಮ ಇಡೀ ವ್ಯಕ್ತಿತ್ವವನ್ನು ಇಡೀ ಮನಸ್ಸನ್ನು ಆಕ್ರಮಿಸ್ಕೊಂಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನಮಗೆ ಗೊತ್ತಾಗದೇ ಇರೋ ಅದಕ್ಕೆ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರಲ್ಲ ಯಾವನೊಬ್ಬ ತುಂಬ ಕುಡುಕಾ ಇದ್ದಂತೆ ತುಂಬ ಕುಡಿತಾ ಇದ್ದಂತೆ ಅದು ಹೇಳಿದ್ರಂತೆ ಯಾತೆಯೇ ಅಷ್ಟೊಂದು ಕುಡಿತೆಯಾ ನೀನು ಅದು ಸ್ಲೋ ಪಾಯ್ಸನ್ ಅಂತನ್ಬಿಟ್ಟು ಅದಕ್ಕೆ ಅವನು ಹೇಳಿದಂತೆ ಓಕೆ ಐ ಆಮ್ ನಾಟ್ ಇನ್ ಹರಿ ಅಂತ ಆ ರೀತಿ ಆಗ್ಬಿಡುತ್ತೆ ನಮಗೇನು ಯೋಚನೆಯೂ ಮಾಡೋದಿಲ್ಲ ನಾವು ಇದು ಹೇಗೆ ನಮ್ಮನ್ನು ಅಧೋಗತಿಗೆ ಇಳಿಸುತ್ತೆ ಅಂತಂದ್ಬಿಟ್ಟು ಕ್ರಮೇಣ ನಾವು ಕೆಳಗೆ ಬಂದ್ಬಿಡ್ತೀವಿ ಅದಕ್ಕೋಸ್ಕರವಾಗಿ ವಿಷಯ ವಿಷವತ್ಯಜೆತನ್ಬಿಟ್ಟು ಹೇಳ್ತಾರೆ ಒಂದು ವಿವೇಕ ಚೂಡಾಮಣಿಯಲ್ಲಿ ಶ್ಲೋಕ ಬರುತ್ತೆ ಏನು ಅಂತಂದರೆ ದೋಷೇಣ ತೀವ್ರೋ ವಿಷಯ ಕೃಷ್ಣ ಸರ್ಪ ವಿಷಂ ನಿಹಂತಿ ಭೋಕ್ತಾರಂ ದೃಷ್ಟ ಅಂದ ದೃಷ್ಟಾರಂಭ ದೃಷ್ಟಾರಂಭ ಚಕ್ಷುಷಾಯಂ ಅಂತನ್ಬಿಟ್ಟು ಅಂತಂದರೆ ಅದು ಎಷ್ಟು ದೋಷಯುಕ್ತವಾದದ್ದು ಅಂತನ್ಬಿಟ್ರೆ ಕೃಷ್ಣ ಸರ್ಪ ಕೊಬ್ರ ಕೊಬ್ರ ಅದ್ರ ವಿಷದಷ್ಟು ಭಯಂಕರವಾದದ್ದು ಅಂತನ್ಬಿಟ್ಟು ಅವ್ರು ಹೇಳ್ತಾರೆ ಆ ಕೃಷ್ಣ ಸರ್ಪ ವಿಷವೂ ಕೂಡ ನಾವು ಯಾರು ಅದನ್ನು ತಗೋತಾರೋ ಕುಡಿತಾರೋ ಅವರಿಗೆ ಅದು ಕೆಡ್ಕೊಂಡುಂಟು ಮಾಡುತ್ತೆ ಆದರೆ ಈ ವಿಷಯ ಇದ ವಿಷ ಅದು ನೋಡಿದ್ರೆ ಸಾಕಂತೆ ನೋಡಿದರೆ ಸಾಕು ಅದು ಕೆಡ್ಕೊಂಡು ಉಂಟು ಮಾಡಿಬಿಡುತ್ತೆ ನಮಗೆ ಅಂದರೆ ನಮ್ಮ ಇಂದ್ರಿಯಗಳಿಂದ ಸ್ವಲ್ಪ ಸ್ಪರ್ಶ ಮಾಡಿದ್ರೂ ಸಾಕು ಅಂತನ್ಬಿಟ್ಟು ಅಷ್ಟೇ ಸಾಕಾಗ್ಬಿಡುತ್ತೆ ಅದರಿಂದ ಏನಾಗುತ್ತೆ ನೋಡೋದು ಅಂತಂದ್ಬಿಟ್ಟು ಬರೀ ಕಿವಿ ಕಣ್ಣಿಂದ ಮಾತ್ರ ಅಲ್ಲ ಕಿವಿಯಿಂದ ಕೇಳೋದು ಕೂಡ ಸೇರುತ್ತದರಲ್ಲಿ ಯಾವುದೇ ಇಂದ್ರಿಯದಿಂದ ಅದನ್ನು ಸ್ವಲ್ಪ ಸ್ಪರ್ಶ ಮಾಡಿದರೂ ಸಾಕು ಅದರ ಗಮನ ಕೊಟ್ಟರು ಸಾಕು ಅದು ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ ಅದಕ್ಕೆ ಯತೀಶ್ವರ ಒಂದು ಉದಾಹರಣೆ ಏನು ಕೊಡ್ತಾ ಇದ್ರು ಒಂಟೆ ಉದಾಹರಣೆ ಕೊಡ್ತಾಯಿದ್ರು ಒಬ್ಬ ಒಂಟೆ ಇಟ್ಕೊಂಡಿದ್ನಂತೆ ಅವನು ಇದರಲ್ಲಿ ಅದು ಒಂದು ಮರುಭೂಮಿ ಪ್ರದೇಶದಲ್ಲಿ ಓಡಾಡ್ತಾ ಇದ್ದ ರಾತ್ರಿ ಒಂದು ಟೆಂಟ್ ಕಟ್ಕೊಂಬಿಟ್ಟು ಒಂಟೆಯನ್ನು ಹೊರಗಡೆ ಬಿ ಬಿಟ್ಟು ಆ ಟೆಂಟ್ನೊಳಗೆ ಅವ್ನು ಮಲ್ಕೊಂಡಿದ್ನಂತೆ ಹೊರಗಡೆ ಚಳಿಯಿಂದ ಚಳಿ ವಿಪರೀತ ಚಳಿ ಆ ಒಂಟೆಗೆ ಚಳಿ ತಡೆಯೋಕ್ಕಾಗಲಿಲ್ಲ ಅದು ಏನು ಮಾಡ್ತಂತನ್ಬಿಟ್ರೆ ಆ ಟೆಂಟ್ನೊಳಗೆ ಬರಬೇಕಾಗಿತ್ತದು ಅದು ಸ್ವಲ್ಪ ಮೂತಿಯನ್ನು ಒಳಗಡೆ ತುರಿಸ್ತಂತೆ ಅವಾಗ ಇವನು ಯೋಚನೆ ಬೇ ಏನೋ ಏನು ಮಾಡ್ತಾ ಇದೆಯೇನೋ ಅಂತಂದ್ಬಿಟ್ಟು ಹೆದರಿಸ್ತಾನೆ ಆಗ ಇರ್ತೀನಿ ಇಲ್ಲ ಇಲ್ಲ ಸ್ವಲ್ಪ ಒಂದು ಮುಖ ಮಾತ್ರ ಹಾಕ್ತೀನಿ ಅಂತನ್ಬಿಟ್ಟು ಹೇಳ್ತಂತೆ ಆಮೇಲೆ ಸ್ವಲ್ಪ ಆಗಲಿ ಅಂತಂದ್ಬಿಟ್ಟು ಒಂದು ಆಮೇಲೆ ಮುಖ ಆಗುವ ಒಂದು ಕಾಲನ್ನು ಸೇರಿಸ್ತಂತೆ ಮುಂದೂಗಡೆ ಕಾಲನ್ನು ಆಮೇಲೆ ಮತ್ತೊಂದು ಹೆದರಿಸ್ತಂತೆ ಇಲ್ಲ ಇಲ್ಲ ಇಷ್ಟೇ ಇನ್ನೇನಿಲ್ಲ ಅಂತನ್ಬಿಟ್ಟು ಆಮೇಲೆ ಹಾಗೆ ಕ್ರಮೇಣ ಒಳಗಡೆ ಬಂದುಬಿಟ್ಟು ಏನು ಒಳಗಡೆನೆ ಬಂದುಬಿಟ್ಟಿ ಅಲ್ಲೇ ಹೇಳಿ ನೀನು ಬೇಕಾದ್ರೂ ಹೊರಗಡೆ ಹೋಗು ಅಂತ ಹೇಳ್ತಂತದ ನಾನು ಹೋಗಲ್ಲ ಅಂತ ಆ ಥರ ಆಗ್ಬಿಡ್ತು ಮಟ್ಟಿಗೆ ಅದು ಏನು ಮಾಡುತ್ತೆ ಅಂತಂದುಬಿಟ್ರೆ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ ನಮ್ಮ ಇಡೀ ವ್ಯಕ್ತಿತ್ವವನ್ನು ಮನಸ್ಸನ್ನು ಅದಕ್ಕೋಸ್ಕರ ಸ್ವಲ್ಪ ಅವಕಾಶ ಕೊಡಬಾರ್ದು ಅಂತನ್ಬಿಟ್ಟು ಸ್ವಲ್ಪ ನಾವು ಅದು ಮೂತಿ ತುರಿಸೋದಕ್ಕೂ ಕೂಡ ಬಿಡಬಾರ್ದು ವಿಷಯಕ್ಕೆ ಅಂತನ್ಬಿಟ್ಟು ಈಗ ಭಗವದ್ಭಕ್ತಿ ಅಂತಕ್ಕಂಥದ್ದು ಏನಪ್ಪಾ ಅಂತನ್ಬಿಟ್ರೆ ಅವ್ರು ಹೇಳ್ತಾರೆ ಎಣ್ಣೆ ಧಾಗೆ ಅಂತನ್ಬಿಟ್ಟು ವಿಷಯ ಅಂತಕ್ಕಂಥದ್ದು ಇನ್ನೊಂದು ದೃಷ್ಟಿಯನ್ನು ನೋಡಿದರೆ ವಿಷಯವನ್ನೇ ನಾವು ಮೇಣ ಅಂತ ಹೇಳ್ಬೋದು ಅಲ್ವಾ ವಿಷಯವನ್ನೇ ಮೇಣ ಅದು ಅಂಟ್ಕೊಂಡ್ಬಿಡುತ್ತೆ ಆ ವಿಷಯದ ವಿಷಯ ಅಂತಕ್ಕಂಥ ಮೇಣ ನಮ್ಮ ಹತ್ರ ನಮ್ಮ ಮನಸ್ಸಿಗೆ ಒಂಟ್ಕೊಬಾರ್ದು ಅಂತಂದ್ಬಿಟ್ರೆ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ ಆ ಭಗವದ್ಭಕ್ತಿ ಅಂತ ತೈಲಕ್ಕೆ ಒಂದು ತೈಲವನ್ನು ನಾವು ಹಚ್ಕೊಬೇಕಾಗತ್ತೆ ಆ ಭಗವದ್ಭಕ್ತಿ ಅಂತಕ್ಕಂಥ ತೈಲ ಇದ್ರೆ ಆಗ ಏನಾಗತ್ತೆ ಅಂದರೆ ಆ ವಿಷಯ ಅಂತಕ್ಕಂಥ ಮೇಣ ಆ ಮನಸ್ಸಿಗೆ ಒಂಟುಕೊಳ್ಳೋದಿಲ್ಲ ಅದಕ್ಕೆ ಅದಕ್ಕೆ ಸಂಸಾರ ಅದು ಶ್ರಮ ಹೇಳ್ತಾರೆ ಆ ಸಂಸಾರ ಪ್ರವೇಶಕ್ಕೆ ಮುಂಚೆನೇ ನಾವು ಇದನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಿರ್ಜನ ಪ್ರದೇಶಕ್ಕೆ ಹೋಗ್ಬೇಕು ಅಲ್ಲಿ ಇದ್ಬೇಕು ಆ ಆ ಭಕ್ತಿಭಾವವನ್ನು ಹೆಚ್ಚು ಬೆಳೆಸ್ಕೊಬೇಕು ವೈರಾಗ್ಯ ಮನೋಭಾವನ ಬೆಳೆಸ್ಕೊಬೇಕು ಆವಾಗ ಹೋಗಬೇಕು ಮಾಡಬೇಕು ಇದೆಲ್ಲ ಮಾಡಲೇಬೇಕು ಹೀಗೆ ಹೇಗೆ ಅಂತಂದರೆ ಸಂಸಾರ ಕೇಳಿಬೇಕು ಅಂತಂದ್ಬಿಟ್ಟು ಒಂದು ರಣರಂಗ ಇದ್ದ ಹಾಗೆ ಅದಕ್ಕೆ ನಾವು ಸಮಣ್ಣನ್ನು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ಹಲಸಿನ ಹಣ್ಣು ತಿನ್ ತಿನ್ನಿ ಅದು ಬಿಡಿಸೋದಕ್ಕೆ ಮುಂಚೆ ಕೈಗೆ ಎಣ್ಣೆ ಹಚ್ಕೊಳ್ಳಿ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅಂತಂದರೆ ನೀವು ಕಣ್ಣು ಹಚ್ಕೋಚ್ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಎಷ್ಟು ಬೇಕಾದರೂ ಹಲಸಿನ ಹಣ್ಣು ಅಂತ ಅರ್ಥ ಅಲ್ಲ ಮನಸ್ಸಿ ಬಂದಾ ತಿನ್ಬೋದು ಅಂತ ಅರ್ಥ ಅಲ್ಲ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿರೋದು ಏನು ಅಂತಂದುಬಿಟ್ರೆ ನಾವು ಸಂಸಾರದಲ್ಲಿ ಇಳಿಬೇಕು ಅಂತಂದುಬಿಟ್ರೆ ಈ ಅಂದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ನಾವು ತೊಡಗಬೇಕು ಅಂತಂದುಬಿಟ್ರೆ ಯಾಲ್ ಎಲ್ರಿಗೂ ಅನ್ವಯ ಆಗುತ್ತಿದ್ದು ನಾವು ಕೂಡ ನಾವು ಸಾಧುಗಳು ಕೂಡ ಇದ್ದೀವಿ ನಾವು ಕೂಡ ಆಶ್ರಮ ನಡೆಸಬೇಕು ಎಲ್ಲರೊಡನೆ ಮಾತಾಡಬೇಕು ವ್ಯವಹರಿಸಬೇಕು ಎಲ್ಲ ಮಾಡಬೇಕು ಅಂದರೆ ಈ ಪ್ರಪಂಚದಲ್ಲಿ ನಾವು ವ್ಯವಹರಿಸಬೇಕಾಗತ್ತೆ ಇರಬೇಕಾಗತ್ತೆ ಸಮಾಜದಲ್ಲಿ ಅಂತಂದುಬಿಟ್ರೆ ಇದೆಲ್ಲ ಇದ್ದೇ ಇರುತ್ತೆ ಆವಾಗ ಏನು ಮಾಡಬೇಕಾಗತ್ತೆ ನಾವು ಆ ಭಕ್ತಿಭಾವವನ್ನು ಬೆಳೆಸ್ಕೊಬೇಕಾಗತ್ತೆ ಅದೊಂದು ರೀತಿಯ ಕವಚ ಇದ್ದ ಹಾಗೆ ಭಕ್ತಿ ಎಂಬತಕ್ಕಂಥ ಕವಚ ಕವಚವನ್ನು ನಾವು ಧರಿಸ್ಕೊಬೇಕು ಆಮೇಲೆ ವಿಚಾರ ವಿಚಾರನೂ ಕೂಡ ಬೇಕು ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ ಹ್ಞೂ ವಸ್ತು ವಿಚಾರ ಹೇಳ್ತಾರೆ ನಿತ್ಯಾನಿತ್ಯ ವಸ್ತು ವಿಚಾರ ಹೇಳ್ತಾರೆ ಆ ವಿಚಾರನೂ ಕೂಡ ಆ ವಿಚಾರ ಅಂತಕ್ಕಂಥದ್ದು ಶಿರಸ್ತ್ರಾಣ ಇದ್ದ ಹಾಗೆ ತಲೆಗೆ ಸಂಬಂಧಪಟ್ಟಿದ್ದಾನೆ ವಿಚಾರ ತಲೆಗೆ ಸಂಬಂಧಪಟ್ಟಿದ್ದು ಹ್ಞೂ ಇದು ಭಕ್ತಿ ಅಂತಕ್ಕಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಿತ್ತು ಹೃದಯಕ್ಕೆ ಕವಚವನ್ನು ಹಾಕ್ಕೊಬೇಕು ಎದೆಗೆ ಕವಚವನ್ನು ಹಾಕ್ಕೊಬೇಕು ಆಮೇಲೆ ವಿಚಾರ ಅಂತಕ್ಕಂಥದ್ದು ತಲೆಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಶಿರಸ್ತ್ರಾಣ ಅದಕ್ಕೆ ನಾ ತಲೆಗೆ ಹಾಕ್ಕೊಬೇಕು ಆಮೇಲೆ ವಿವೇಕ ವೈರಾಗ್ಯ ಅಂತಕ್ಕಂಥದ್ದು ಇದೆಯಲ್ಲ ಅಂದು ಕತ್ತಿ ಗುರಾಣಿ ಇದ್ದ ಹಾಗೆ ಆ ಕತ್ತಿ ಗುರಾಣಿ ಹಿಡ್ಕೊಂಬಿಟ್ಟು ಆ ಭಕ್ತಿ ಅಂತಕ್ಕಂಥ ಶಿ ಕವಚ ವಿಚಾರ ಅಂತಕ್ಕಂಥ ಶಿರಸ್ತ್ರಾಣ ವಿವೇಕ ವೈರಾಗ್ಯ ಅಂತಕ್ಕಂಥ ಕತ್ತಿ ಗುರಾಣಿ ಹಿಡ್ಕೊಂಬಿಟ್ಟು ನಾವು ಸಂಸಾರ ಅಂತಕ್ಕಂಥ ರಣರಂಗಕ್ಕೆ ಪ್ರವೇಶಿಸಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಆ ರೀತಿ ಮಾಡಿದರೆ ಆಗ ನಾವು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ಸಂಸಾರವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲದ್ರೆ ಸಂಸಾರದಲ್ಲಿರ್ತಕ್ಕಂಥ ಅನೇಕ ಅನೇಕ ವಿಷಯಗಳು ನಮ್ಮನ್ನು ಶತ್ರುಗಳು ನಮ್ಮನ್ನು ಕಾಡುಕ್ಷರ ಮಾಡ್ತವೆ ಅಂತನ್ಬಿಟ್ಟು ಇದರಲ್ಲಿ ಅದು ವೈರಾಗ್ಯ ಶತಕದಲ್ಲಿ ಒಂದು ಶ್ಲೋಕ ಬರುತ್ತಲ್ಲ ಭೋಗಾನ ಭುಕ್ತ ವಯಮೇವ ಭುಕ್ತಃ ತಪೋನ ತಪ್ತ ವಯಮೇವ ತಪ್ತಾಹ ಕಾಲೋನ ಯಾತಃ ವಯಮೇವ ಯಾತಃ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ ಅಂತಂದ್ಬಿಟ್ಟು ಭೋಗಾನ ಭುಕ್ತ ನಾವು ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಕೂಡ ನಾವು ಈ ಸಂಸಾರದಲ್ಲಿ ಈ ಪ್ರಪಂಚಕ್ಕೆ ವಿಷಯವನ್ನು ಭೋಗಿಸೋದಕ್ಕೋಸ್ಕರ ಬರ್ತೀವಿ ಎಂಜಾಯ್ ಮಾಡೋದಕ್ಕೋಸ್ಕರ ಬರ್ತೀವಿ ಆದರೆ ನಾವು ವಿಷಯವನ್ನು ಎಂಜಾಯ್ ಮಾಡೋದಿಲ್ಲ ಭೋಗಿಸೋದಿಲ್ಲ ಆ ವಿಷಯವೇ ನಮ್ಮನ್ನು ಭೋಗಿಸ್ಬಿಡ್ತಾವೆ ಭೋಗಾನುಭುಕ್ತ ವಯಮೇ ಭುಕ್ತ ಒಂದು ನಣ ಬರುತ್ತೆ ಅದು ಆ ಮಧುವನ್ನು ಕುಡಿಯೋದಕ್ಕೆ ಬರುತ್ತೆ ಹ್ಞೂ ಆ ಜಂತುಪ್ಪನ್ನು ಕುಡಿಯೋದಕ್ಕೆ ಬರುತ್ತೆ ಹೀರೋದಕ್ಕೆ ಬರುತ್ತೆ ಏನು ಮಾಡುತ್ತದೋ ಅಲ್ಲಿ ಕೂತ್ಕೊಂಡು ಹೀರೋಗಿ ಶುರುವಾದಾಗ ಅದರ ರೆಕ್ಕೆ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಲ್ಲೇ ಸತ್ತ ಹೋಗ್ಬಿಡುತ್ತೆ ಹಾಗೆಯೇ ನಮ್ಮ ಸ್ಥಿತಿನೂ ಆಗ್ಬಿಡುತ್ತೆ ಇಲ್ಲಿ ನಾವು ಭೋಗಿಸೋದಕ್ಕೆ ಬರ್ತೀವಿ ನಾವು ಭೋಗಿಸೋದ್ರ ಬದಲು ನಮ್ಮನ್ನೇ ಈ ಪ್ರಪಂಚ ಭೋಗಿಸ್ಬಿಡುತ್ತೆ ಕನ್ಸ್ಯೂಮ್ಸ್ ಇಟ್ ಕನ್ಸ್ಯೂಮ್ಸಸ್ ಕನ್ಸ್ಯೂಮ್ಸಸ್ ಸೊ ದುಡೀ ಅದನ್ನು ಅದೇ ರೀತಿ ಆಗುತ್ತೆ ತಪೋನ ತಪ್ತ ವಯಮೇವ ತಪ್ತಾಹ ನಾವು ತಪಸ್ ಮಾಡೋದಿಲ್ಲ ತಪಸ್ ಮಾಡಬೇಕು ಅಂತ ಅಂದ್ಕೋತೀವಿ ತಪಸ್ ಮಾಡೋಕ್ಕೆ ಸಮಯನೇ ಸಿಕ್ಕೋದಿಲ್ಲ ನಾವೇ ಸಂಸಾರ ತಾಪ ತಪ್ಪಿಸಿಬಿಡ್ತೀವಿ ತಪ ತಾಪಕ್ಕೊಳಗಾಗ್ಬಿಡ್ತೀವಿ ತಪೋನ ತಪ್ತಾ ವಯಮೇವ ತಪ್ತಾಹ ಕಾಲೋನೇ ಆತ ವಯಮೇವ ಯಾತಾ ನಾವು ಕಾಲ ಕಳೆಯೋದಲ್ವಂತೆ ಕಾಲವೇ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತಂತೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಆ ಸಮಯದ ಮೇಲೆ ನಮ್ಮ ಸ್ವಲ್ಪನೂ ಕೂಡ ನಮಗೆ ಇದಿರೋದಿಲ್ಲ ನಿಗ್ರಹ ಇರೋದಿಲ್ಲ ಅದು ನಮ್ಮನ್ನು ಹೇಗೆ ಎಳ್ಕೊಂಡು ಹೋಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ವಯಮೇವಯಾತಃ ಆ ನಮ್ಮನ್ನೇ ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ ಆಮೇಲೆ ತೃಷ್ಣಾನ ಜೀರ್ಣ ವಯಮೇವ ಈ ಆಸೆಗಳು ಯಾವುದು ಕೂಡ ಜೀರ್ಣವಾಗಲೇ ಇಲ್ವಂತೆ ಅದು ಆ ಜೀರ್ಣವಾಗಬೇಕು ಆಗಬೇಕು ಅಂತಂದುಬಿಟ್ರೆ ಬರೀ ಆಗದೇ ಇರೋದು ಮಾತ್ರ ಅಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ನಾವು ಆಸೆಗಳನ್ನು ತೀರಿಸ್ಕೊಂಡು ಹೋದಷ್ಟು ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಅನ್ಕೊತೀವಿ ಒಂದು ಆಸೆಯನ್ನು ತೀರಿಸ್ಬಿಟ್ರೆ ಅದು ಮುಗಿತು ಅಲ್ಲಿಗೆ ಜೀರ್ಣವಾಯಿತು ಅಂತ ಅನ್ಕೊಂಡ್ಬಿಟ್ಟು ಆದರೆ ಅದು ಆಗೋದಿಲ್ವಂತೆ ಅದೇನಾಗತ್ತೆ ಅಂತನ್ಬಿಟ್ರೆ ಇನ್ನೂ ಹೊತ್ತು ಆಸೆಗಳಿಗೆ ಅದು ಎಡೆಮಾಡಿಕೊಡುತ್ತೆ ಒಂದು ಆಸೆಯನ್ನು ಪೂರ್ತಿಗೊಳಿಸಿದರೆ ಇನ್ನು ಹೊತ್ತು ಆಸೆಗಳು ಮೇಲೆ ಏಳುತ್ತೆ ಇದು ರಕ್ತಬೀಜಾಸುರ ಇದ್ದ ಹಾಗೆ ಒಂದು ರಕ್ತ ಒಂದು ರಾಕ್ಷಸನ್ನು ಕೊಂದರೆ ಅವನ ಇದರಿಂದ ರಕ್ತದಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಒಂದು ಸಾವಿರ ರಾಕ್ಷಸರು ಮೇಲೆ ಹಾಗೆ ಆಸೆಗಳು ಕೂಡ ಅಷ್ಟೇ ಒಂದು ಆಸೆಯನ್ನು ಪೂರ್ತಿಗೊಳಿಸಿದರೆ ಮುಗೀತು ಅಂತ ಇಲ್ಲ ಅದು ಆಮೇಲೆ ನೂರೆಂಟು ಆಸೆಗಳು ಮೇಲೆಳೋಕ್ಕೆ ಶುರುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೀಗೇ ನಿರಂತರವಾಗಿ ಮುಂದುವರಿಯುತ್ತೆ ಅದಕ್ಕೋಸ್ಕರವಾಗಿ ತೃಷ್ಣಾನ ಜೀರ್ಣ ವೈಮೇವ ಜೀರ್ಣಾಹ ಈ ತೃಷ್ಣವನ್ನು ನಾವು ಜೀರ್ಣಿಸ್ಕೊಳ್ಳೋಕೆ ಸಾ ಆಗೋದಿಲ್ಲ ಅದು ನಾವೇ ಜೀರ್ಣವಾಗಿ ಹೋಗ್ಬಿಡ್ತೀವಿ ಕೊನೆಯಲ್ಲಿ ನಮ್ಮನ್ನೇ ಈ ಕಬ್ಬಿನಾಲ್ ಥರ ಕಬ್ಬಿನಾಲನ್ನು ಏನು ಮಾಡ್ತಾರೆ ಕಬ್ಬಿನ ಇದರ ಆಲಯದಲ್ಲಿ ಅದನ್ನು ಹಿಂಡಿ ಹಿಂಡಿ ಹಿಂಡಿ ಹಿಸ್ಕಿ ಅದ್ರ ಸ್ವಲ್ಪನೂ ಕೂಡ ನೀರಿರೋದಿಲ್ಲ ಆ ಮಾಡಿಬಿಟ್ಟು ರಸ ಮಾಡಿಬಿಟ್ಟು ತೆಗೆದು ಜಾಸ್ತಿ ಬಿಡ್ತಾರೆ ಹಾಗೆಯೇ ಈ ಸಂಸಾರ ಅಂತಕ್ಕಂಥದ್ದು ನಮ್ಮನ್ನು ಹಿಂಡಿ ಹಿಂಡಿ ಹಿಂಡಿ ನಮ್ಮ ಎಲ್ಲ ಸತ್ವವನ್ನು ಕೂಡ ಹೀರ್ಕೊಂಬಿಟ್ಟು ಜಾಸ್ತಿ ಬಿಡುತ್ತೆ ಆ ಆ ರೀತಿ ಆಗಿಬಿಡುತ್ತೆ ಅದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಇನ್ನೊಂದು ವಿಷಯನ ಭಾಳ ಚೆನ್ನಾಗಿ ಓದ್ದೆ ಎಲ್ಲ ಒಂದು ಪುಸ್ತಕದಲ್ಲಿ ಏನು ಅಂತನ್ಬಿಟ್ರೆ ಈ ವಿಷಯಾಸಕ್ತಿ ಇದೆಯಲ್ಲ ಅದನ್ನು ಪಾಷ ಅಂತ ಹೇಳ್ತೀವಲ್ಲ ನಾವು ವಿಷಯ ಪಾಷ ಅಂತನ್ಬಿಟ್ಟು ಹ್ಞೂ ಈಗ ಯಮ ಏನು ಮಾಡ್ತಾನೆ ಅಂತನ್ಬಿಟ್ರೆ ನಮ್ಮನ್ನು ಕರ್ಕೊಂಡು ಹೋದಕ್ಕೆ ಪಾಶ ತೊಗೊಂಬರ್ತಾನಂತೆ ಹ್ಞೂ ಯಮ ಪಾಷ ಅಂತ ಹೇಳ್ತೀವಲ್ಲ ಯಮ ಪಾಶ ತೊಗೊಂಬರ್ತಾನೆ ಎಷ್ಟು ಪ್ರತಿದಿನವೂ ಕೂಡ ಎಷ್ಟು ಜೀವಿಗಳು ಸತ್ತು ಹೋಗ್ತಾ ಇರ್ತಾರೆ ಅಲ್ವಾ ಲಕ್ಷಾಂತರ ಜೀವಿಗಳು ಸತ್ತೋಗ್ತಾ ಇರ್ತಾರೆ ಅವನು ಪ್ರತಿಯೊಬ್ಬರೂ ಕೂಡ ಒಂದೊಂದು ಪಾಷ ತೊಗೊಂಬರ್ಬೇಕು ಅಂತಂದುಬಿಟ್ರೆ ಅವ್ನಿಗೆ ಎಷ್ಟೊಂದು ಹಗ್ಗ ಇರಬೇಕು ನೀವು ಯೋಚನೆ ಮಾಡಿ ಹ್ಞೂ ಎಷ್ಟೊಂದು ಹಗ್ಗಬೇಕು ಅವನು ಯಮಲೋಕದಲ್ಲಿ ಅವನೊಂದು ಹಗ್ಗದ ಒಂದು ಫ್ಯಾಕ್ಟ್ರಿನೇ ನಡೆಸಬೇಕಾಗತ್ತಂತೆ ಹ್ಞೂ ಅವನು ಎಷ್ಟೊಂದು ಹಗ್ಗ ಆಗಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಅವನೇನು ಹಗ್ಗ ತರೋದು ಬೇಕಿಲ್ವಂತೆ ಹ್ಞೂ ಇದು ಪಾಷ ಅಂತಕ್ಕಂಥದ್ದು ಇದೆಯಲ್ಲ ಇಟ್ ಈಸ್ ಇನ್ ಬಿಲ್ಟಿ ಇನ್ ಅವರ್ ಪರ್ಸ್ನಾಲಿಟಿ ನಮ್ಮಲ್ಲೇ ಇದೆಯಂತೆ ಅದು ಅದ್ಯಾವುದದು ವಿಷಯ ಪಾಷ ವಿಷಯ ಪಾಶ ಅದೇ ಅದೇ ಯಮಪಾಶ ಅದು ನಮ್ಮೊಳಗೆನೇ ಇದೆ ಅವ್ನು ಸುಮ್ಮನೆ ಬಂದುಬಿಡ್ತಾನೆ ಅದನ್ನ ಹೇಳ್ಕೊಂಡು ಹೋಗ್ಬಿಡ್ತಾನೆ ಆಗೋಯ್ತು ಭಾಳ ಸುಲಭ ಅದಕ್ಕೋಸ್ಕರವಾಗಿ ಆ ವಿಷಯ ನಾವು ಇಟ್ಕೊಂಡಿರಬಾರ್ದು ಆ ವಿಷಯ ಪಾಶವನ್ನು ಬಿಟ್ಟುಬಿಡಬೇಕು ಅಂತಂದ್ಬಿಟ್ಟು ಆದರೆ ಈ ವಿಧವಾದ ಭಕ್ತಿ ದೊರಕಬೇಕಾದರೆ ನಿರ್ಜನ ಪ್ರದೇಶಗಳಿಗೆ ಹೋಗಿ ಇರಬೇಕು ನಿರ್ಜನ ಪ್ರದೇಶ್ ಅಂತಂದ್ಬಿಟ್ರೆ ಯಾವಾಗಲೂ ಅದು ಆಗದೇ ಇರ್ಬೋದು ಆದರೆ ಇಂಥ ಆಶ್ರಮಗಳಿಗೆ ಬರ್ತಕ್ಕಂಥದ್ದು ಸತ್ಸಂಗದಲ್ಲಿ ಭಾಗವಹಿಸ್ತಕ್ಕಂಥದ್ದು ಹೀಗೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಹೀಗೆ ಈ ರೀತಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಮ್ಮನ್ನು ಬ್ಯಾಟ್ರಿ ಚಾರ್ಜ್ ಮಾಡ್ತಾನೆ ಹೇಳು ಅಂತ ಹೇಳ್ತಾರಲ್ಲ ಆ ರೀತಿ ಚಾರ್ಜ್ ಮಾಡ್ಕೊಂಡು ಹೋಗಬೇಕು ಬೆಣ್ಣೆ ತೆಗೆ ತೆಗೆಯಬೇಕಾದರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಹಾಲಿಗೆ ಹೆಪ್ಪು ಹಾಕಿ ಇಡಬೇಕು ಅದನ್ನು ಅತಿಯಾಗಿ ಅಲ್ಲಾಡಿಸುತ್ತಿದ್ದರೆ ಅದು ಮೊಸರಾಗದು ಬಳಿಕ ಉಳಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ಒಂದು ಮೂಲೆಯಲ್ಲಿ ಕಟ್ಟಿಟ್ಟು ನಿರ್ಜನ ಪ್ರದೇಶದಲ್ಲಿ ಕುಳಿತು ಅದನ್ನು ಕಡೆಯಬೇಕು ಆಗ ಬೆಣ್ಣೆ ತೆಗೆಯಲು ಸಾಧ್ಯವಾಗುತ್ತದೆ ಮನೆಯಲ್ಲೇ ಆರಬೋದು ನಿರ್ಜನ ಪ್ರದೇಶದಲ್ಲಿ ಒಟ್ಟು ಒಂಟಿಯಾಗಿ ಬೇರೆ ಕಡೆ ಪ್ರತ್ಯೇಕ ಸ್ಥಳದಲ್ಲಿ ಯಾರ ಹಂಗು ಇಲ್ಲದೆ ಯಾರ ಸಂಪರ್ಕವೂ ಇಲ್ಲದೆ ಒಬ್ಬರೇ ಅಲ್ಲಿ ನಿಧಾನವಾಗಿ ಬೆಣ್ಣೆ ಇದಲ್ಲಿ ಹಿಂದೆ ಎಲ್ಲ ಆ ರೀತಿ ಮಾಡ್ತಾಯಿದ್ರು ಮನೆಯಲ್ಲಿ ಬೆಣ್ಣೆ ಕಡಿತಕ್ಕಂಥದ್ದು ಬೆಳಗ್ಗೆ ಮುಂಚೆ ರಾತ್ರಿ ಹಿಂದೆಂದು ದಿವಸ ಹೆಪ್ಪಾಕ್ಬಿಡೋದು ಹೆಪ್ಪು ಹಾಕ್ಬಿಟ್ಟು ರಾತ್ರಿ ಹಾಗೇ ಇಟ್ಬಿಡೋದು ಅದನ್ನು ಅದನ್ನ ಹಂದಾಡ್ಸ್ತಾಯಿದ್ರೆ ಏನಾಗುತ್ತೋದು ಹಂದಾಡಿಸ್ತಾಯಿದ್ರೆ ಹೆಪ್ಪಾಗೋದೇ ಇಲ್ಲ ಸರಿಯಾಗಿ ಅದು ಹಾಲು ಅಲ್ಲ ಮೊಸರು ಅಲ್ಲ ಆ ಥರ ಅಂತ ಎಡಬೆಣಿಂಗಿಯಾಗಿ ಇದ್ದು ಅದನ್ನ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಬಿಸಾಕಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಅದನ್ನ ಹಂದಾಡ್ದು ಹೆಪ್ಪಾಕಿದ್ಮೇಲೆ ಹಂದಾಡದೆ ಹಾಗೇ ಇಡಬೇಕು ಅಂತಂದರೆ ಆ ಮನಸ್ಸು ಆ ಕಡೆ ಈ ಕಡೆ ವಿಚಲಿತವಾಗದಂತೆ ನಾವು ನೋಡ್ಕೊಬೇಕು ಅಂತನ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅದನ್ನು ಕಡಿಬೇಕು ಮುಂದೇನೇನೇನು ಹೇಳ್ತಾರೆ ಈ ಸು ಮನಸ್ಸು ಅಂತಕ್ಕಂಥದ್ದು ಒಂದು ಹಾಲಿದ್ದಾಗೆ ಸಂಸಾರ ಅಂತಕ್ಕಂಥದ್ದು ನೀರಿದ್ದಾಗೆ ಈಗ ಆ ಹಾಲು ಹಾಲು ಮನಸ್ಸು ಅಂತಕ್ಕಂಥ ಹಾಲನ್ನ ಸಂಸಾರ ಅಂತಕ್ಕಂಥ ನೀರನ್ನು ಬೆರೆಸಿಬಿಟ್ಟು ಏನಾಗುತ್ತೆ ಅದು ತಕ್ಷಣ ಬೆರ್ತೋಗ್ಬಿಡುತ್ತೆ ಚೆನ್ನಾಗಿ ಹಾಲಿಗೂ ನೀರಿಗೂ ಒಂದು ಭಾಳ ನಂಟು ಅಲ್ವಾ ಹಾಲಿಗೂ ನೀರಿಗೂ ತುಂಬ ನಂಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತಾವೆ ಅಷ್ಟು ಚೆನ್ನಾಗಿ ಮಿಕ್ಸ ಮಿಕ್ಸ್ ಬೆರೆತು ಬಿಡ್ತಾವೆ ಆಮೇಲೆ ಬೆರೆತ ಮೇಲೆ ಅದನ್ನು ತೆಗೆಯೋದು ಬೆರ್ತಿಸು ಆಗೋದೇ ಇಲ್ಲ ಶ್ರೀರಾಮಕೃಷ್ಣನ ಸತಿ ಕೊನೆ ಕೊನೆ ದಿನಗಳಲ್ಲಿ ಅವರು ತುಂಬ ಜಗನ್ಮಾತೆಯೊಡನೆ ಜಗಳ ಆಡ್ತಾಯಿದ್ರು ಏನಿದು ನೀನು ಸಿಕ್ಕಾಪಟೆ ಹಾಲು ಬೆರೆಸಿರೋ ನೀರು ಬೆರೆಸಿರ್ತಕ್ಕಂಥ ಹಾಲನ್ನು ನಾನು ಕಳಿಸ್ಕೊಡ್ತಾ ಇದ್ದೀಯ ಸಿಕ್ಕಾವುಟ ನೀರಿರುತ್ತೆ ಅದು ನನಗನ್ನು ನೀರು ತೆಗಿಬೇಕು ಅಂತಂದುಬಿಟ್ರೆ ನಾನು ಬೆಂಕಿ ಊದಿ ಊದಿ ಊದಿ ಊದಿ ಸಾಕಾಗ್ಬಿಟ್ಟಿದ್ದೆ ನನಗೆ ಎಷ್ಟು ಅಂತ ಊದಲಿ ನಾನು ನನಗೆ ಸಾಧ್ಯ ಸಾಧ್ಯವಿಲ್ಲ ಏನು ಐ ಕೆನಾಟ್ ವರ್ಕ್ ಎನಿ ಮೋರ್ ಅಂತಂದ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡ್ತಾರೆ ತಾಯಿಯೊಡನೆ ಜಗಳ ಆಡ್ತಾರೆ ನನ್ನ ಸರ್ತಿ ಅಂತಂದರೆ ತುಂಬ ನೀರು ಬೆರೆಸಿದ್ರು ಅಂತಂದ್ಬಿಟ್ರೆ ಎಂಥವ್ರು ಬರ್ತಾ ಇದ್ದಾರೆ ಇಲ್ಲಿಗೆ ಅಂತಂದ್ಬಿಟ್ರೆ ಅವ್ರ ಮನಸ್ಸಿನಲ್ಲಿ ಬರೀ ಸಂಸಾರದ ನೀರು ತುಂಬ್ಕೊಂಬಿಟ್ಟಿದೆ ಅದನ್ನು ನಾನು ಎಷ್ಟೇ ಊದಿ ಊದಿ ಎಷ್ಟು ಮಾಡಿದ್ ನಾವು ಹಾಲು ಕಾಸಬೇಕು ಅಂತನ್ಬಿಟ್ಟು ಹಾಲು ಕಾಸುವುದು ನೀರು ತೆಗೀಬೇಕು ಅಂತಂದ್ಬಿಟ್ಟು ಎಷ್ಟು ಕಷ್ಟ ಅಷ್ಟೊಂದು ನೀರು ಇದ್ಬಿಟ್ರೆ ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ಸ್ವಲ್ಪ ಕುದಿಸೋಷ್ಟೊತ್ತಿಗೆ ಹೊರಟೋಗುತ್ತೆ ತುಂಬ ನೀರು ಹಾಕಿಬಿಟ್ಟಿದ್ರೆ ಬೆರೆಸಿಬಿಟ್ಟಿದ್ರೆ ಅದನ್ನು ನೀರು ತೆಗೆಯೋದು ಅಂದರೆ ತುಂಬಾ ಕಷ್ಟ ಆ ಥರ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಅಂದರೆ ಹಾಲು ಮತ್ತು ನೀರು ಅಂತಕ್ಕಂಥದ್ದು ಭಾಳ ಅವರಿಗೆ ಫ್ರೆಂಡ್ಶಿಪ್ ಅಂತೆ ಎಷ್ಟು ಫ್ರೆಂಡ್ಶಿಪ್ ಅಂತಂದ್ಬಿಟ್ಟರೆ ಹೇಳ್ತಾರೆ ಒಂದು ತಮಾಷೆಯಾಗಿ ಏನಂತನ್ಬಿಟ್ಟು ಹಾಲು ಕಾಯಿಸ್ತಿರಲ್ಲ ಹಾಲು ಕಾಯಿಸುವಾಗ ಅದು ಹಾಲು ಉಕ್ಕಿ ಬರುತ್ತಂತೆ ಹ್ಞೂ ಉಕ್ಕಿ ಬರುತ್ತಂತೆ ಯಾಕೆ ಉಕ್ಕಿ ಬರುತ್ತೆ ಅಂತಂದುಬಿಟ್ರೆ ಅದು ನನ್ನನ್ನು ಬಿಟ್ಟು ಹೋಗ್ಬೇಡ ನೀನು ನಾನು ನಿನ್ನ ಜೊತೆ ಬರ್ತೀನಿ ಅಂತಂದ್ಬಿಟ್ಟು ಮೇಲೆ ಎತ್ತಿ ಉಕ್ಕಿ ಬರುತ್ತಂಥದ್ದು ಅದು ಆವಿ ನೀರು ಮೇಲೆ ಹೋಗ್ತಾ ಇರತ್ತಲ್ಲ ಅದನ್ನು ಕೂಡ ಅನುಸರಿಸ್ಕೊಂಬಿಟ್ಟು ಮೇಲಕ್ಕೆ ಉಕ್ಕಿ ಬರುತ್ತಂಥದ್ದು ಅಷ್ಟು ಮಟ್ಟಿಗೆ ನೀರು ನೆನೆ ಅದು ಇದು ನಿಕಟತೆ ಹ್ಞೂ ಸಂಬಂಧ ಸ್ನೇಹ ಅದಕ್ಕೋಸ್ಕರವಾಗಿ ಆ ನೀರು ಹಾಲು ಅಂತಕ್ಕಂಥದ್ದು ಚೆನ್ನಾಗಿ ಬೆರೆತ್ ಬಿಡ್ತಾವೆ ಆ ರೀತಿ ನೀರು ಹಾಲನ್ನು ಬೆರೆತಿದ್ದಕ್ಕೆ ಏನು ಮಾಡಬೇಕು ಅದನ್ನು ನೀರನ್ನು ಆ ಹಾಲು ಅಂತಕ್ಕಂಥ ಮ ಮನಸ್ಸನ್ನು ನೀರೊಡನೆ ಬೆರೆಸಬಾರ್ದು ಅದನ್ನೇನು ಮಾಡ್ಬೋದು ಇವಾಗ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅದಕ್ಕೆ ಹೆಪ್ಪು ಹಾಕಬೇಕಂತೆ ಹೆಪ್ಪು ಹಾಕ್ಬಿಟ್ಟು ಅದನ್ನು ಮೊಸರು ಮಾಡಬೇಕಂತೆ ಮೊಸರು ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಡಿಬೇಕಂತೆ ಕಡದ ಮೇಲೆ ಅದೇ ಬೆಣ್ಣೆ ಆಗತ್ತಂತೆ ಆ ಬೆಣ್ಣೆ ಆದಮೇಲೆ ಏನು ಮಾಡಿ ನೀವು ನೀರಿನಲ್ಲಿಡಿ ಅದು ಅದ್ರ ಜೊತೆ ಬೆರೆಯೋದೇ ಇಲ್ಲ ಅದು ತೇಲಕ್ಷರ್ವಾಡುತ್ತೆ ಇಷ್ಟು ಜನ ಹೇಳ್ತಾರೆ ಶ್ರೀರಾಮಕೃಷ್ಣ ಅಲ್ವಾ ತುಂಬ ಜನ ಇತ್ತು ಅಂತಂದರೆ ಹಾಲಿಗೆ ನಾವು ಹೆಪ್ಪು ಹಾಕೋದು ಅಂತಂದ್ಬಿಟ್ರೆ ಏನು ಮಾಡಬೇಕು ಅದಕ್ಕೆ ಒಂದು ಹುಂಡು ಮೊಸರನ್ನು ಬೆರೆಸ್ಬೇಕು ಅದೇ ಭಗವನ್ ನಾಮ ಭಗವನ್ ನಾಮವನ್ನು ಭಗವನ್ ನಾಮ ಅಂತಕ್ಕಂಥ ಒಂದು ಹೆಪ್ಪನ್ನು ಆ ಹಾಲಿಗೆ ಹಾಕಬೇಕು ಹಾಲಿಗೆ ಹಾಕಿದಾಗ ಏನು ಅದು ಹಾಕಿದ ಮೇಲೆ ಅದನ್ನು ಅಲ್ಲಾಡೋಕ್ಕೆ ಬಿಡಬಾರ್ದು ವಿಷಯದ ಪ್ರಾಪಂಚಕ ವಿಷಯಗಳು ಅದ್ರ ಕಡೆಗೆ ಎಲ್ಲ ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಏನು ಮಾಡಿದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಮನಸ್ಸು ವಿಚಲಿತವಾಗುತ್ತೆ ಅವಾಗ ಮೊಸರಾಗೋದಿಲ್ಲ ಸರಿಯಾಗಿ ಅದನ್ನು ಒಂದು ಸುಮ್ಮನೆ ಬಿಟ್ಟುಬಿಡಬೇಕು ಮನಸ್ಸು ಅತ್ಯಂತ ವಿಚಲಿತವಾಗದಂತೆ ಭಾವೋದ್ವೇಗಗಳಿಂದ ಅನೇಕ ಬೇರೆ ಬೇರೆ ಪ್ರಾಪಂಚಿಕ ಆಸೆಗಳಿಂದ ಅದು ವಿಚಲಿತವಾಗದಂತೆ ಮನಸ್ಸನ್ನು ನೋಡ್ಕೊಬೇಕು ಅವಾಗೇನಾಗುತ್ತೆ ಅಂತಂದುಬಿಟ್ರೆ ಆ ಹಾಲು ಚೆನ್ನಾಗಿ ಹೆಪ್ಪಾಗುತ್ತೆ ಚೆನ್ನಾಗಿ ಹೆಪ್ಪಾಗುತ್ತೆ ಆಮೇಲೆ ಏನು ಮಾಡಬೇಕಪ್ಪ ಅಂತನ್ಬಿಟ್ರೆ ಅದನ್ನು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಯಾವ ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟುಬಿಟ್ಟು ಆಮೇಲೆ ಅದನ್ನು ಕಡಿಬೇಕಂತೆ ಧ್ಯಾನ ನಿರ್ಮಥನ ಅದಂತ ಹೇಳ್ತಾರೆ ಇದು ಧ್ಯಾನ ಮಥನ ಮಾಡ್ತಕ್ಕಂಥದ್ದು ಸುಮ್ಮನೆ ಕಡಿಯತಕ್ಕಂಥದ್ದು ನಮ್ಮ ಮನಸ್ಸನ್ನು ಚೆನ್ನಾಗಿ ಕಡಿಬೇಕು ವ್ಯಕ್ತಿತ್ವವನ್ನು ಚೆನ್ನಾಗಿ ಕಡಿಬೇಕು ಆ ರೀತಿ ಕಡದಾಗ ಏನಾಗುತ್ತೆ ಬೆಣ್ಣೆ ಹೊರಗಡೆ ಬರುತ್ತೆ ಘೃತಮೇವ ಪಯಸಿ ನಿಗೂಢ ಭೂತೇ ಭೂತೆ ವಸತಿ ವಿಜ್ಞಾನಂ ಸತತಂ ಮಂಥೈತವ್ಯಂ ಮನಸಾ ಮಂಥಾನಭೂತೇನ ಅಂತ ಉಪನಿಷತ್ನಲ್ಲಿ ಒಂದು ಶ್ಲೋಕವಿರುತ್ತೆ ಅಂತಂದರೆ ಘೃತಮೇವ ಪಯಸಿನ ನಿಗೂಢಂ ಅಂದರೆ ಹಾಲಿನಲ್ಲಿ ಹೇಗೆ ಬೆಣ್ಣೆ ಅಡಗಿದೆಯೋ ಅದೇ ರೀತಿ ಎಲ್ಲ ಜೀವಿಗಳಲ್ಲೂ ಕೂಡ ಈ ವಿಜ್ಞಾನ ವಿಜ್ಞಾನ ಅಂತಂದ್ಬಿಟ್ರೆ ಪ್ಯೂರ್ ಕಾನ್ಸಿಯಸ್ನೆಸ್ ಚೈತನ್ಯ ಚೈತನ್ಯ ಸ್ವರೂಪ ಅಂತಕ್ಕಂಥ ಅದು ಚೈತನ್ಯ ಅಡ್ಕೊಂಡಿದೆ ನಮಗೆ ಹಾಲಲ್ಲಿ ಬೆಣ್ಣೆ ಇರೋದು ಗೊತ್ತಾಗೋದಿಲ್ಲ ಇರುತ್ತೆ ಆದರೆ ಗೊತ್ತಾಗೋದಿಲ್ಲ ಹಾಗೆಯೇ ಎಲ್ಲರಲ್ಲೂ ಕೂಡ ಈ ಚೈತನ್ಯ ಅಂತಕ್ಕಂಥದ್ದಿದೆ ಆತ್ಮತತ್ವ ಅಂತಕ್ಕಂಥದ್ದಿದೆ ಅದು ನಮಗೆ ಗೊತ್ತಾಗೋದಿಲ್ಲ ಸತತಂ ಮಂಥೆಯಿತವ್ಯಂ ಮಂಥೆಯಿತವ್ಯಂ ಅಂತಂದ್ಬಿಟ್ಟು ಚೆನ್ನಾಗಿ ಕಡಿಬೇಕಂತೆ ಈ ವ್ಯಕ್ತಿತ್ವವನ್ನು ಚೆನ್ನಾಗಿ ಕಡಿಬೇಕಂತೆ ಸತತಂ ಮಂಥೆಯಿತವ್ಯಂ ನಿರಂತರವಾಗಿ ಕಡಿಬೇಕಂತೆ ಅದನ್ನೇ ಕಡಿಯೋದು ಅಂತಂದ್ರೆ ಏನು ಧ್ಯಾನ ಮಾಡ್ತಕ್ಕಂಥದ್ದು ತೀವ್ರವಾಗಿ ಏಕಾಗ್ರ ಮನಸ್ಸಿನಿಂದ ನಾವು ಧ್ಯಾನ ಮಾಡ್ತಕ್ಕಂಥದ್ದು ಅದಕ್ಕೆ ಆ ರೀತಿ ಕಡಿಯೋದಕ್ಕೆ ಯಾವುದು ಕಡ್ಗೋಲು ಮನಸಾ ಮಂಥಾನುಭೂತೇನ ಮನಸ್ಸೇ ಕಡಗೋಲಂತೆ ಮನಸ್ಸು ಅಂತಕ್ಕಂಥ ಕಡಗೋಲಂತ ತೊಗೊಂಬಿಟ್ಟು ಅದನ್ನ ಈ ವ್ಯಕ್ತಿತ್ವ ಅಂತಕ್ಕಂಥ ಈ ಇದನ್ನು ಹಾಲನ್ನು ಮೊಸರನ್ನು ಚೆನ್ನಾಗಿ ಕಡಿಬೇಕು ಆವಾಗ ಬೆಣ್ಣೆ ಹೊರಗಡೆ ಬರುತ್ತೆ ಆ ದಿವ್ಯತೆ ಅಂತಕ್ಕಂಥ ಅದು ಆತ್ಮತಂತ್ರ ಅಂತಕ್ಕಂಥದ್ದು ಅದು ಅಭಿವ್ಯಕ್ತವಾಗತ್ತೆ ಅಂತನ್ಬಿಟ್ಟು ಹಾಗೆಯೇ ಈ ಮನಸ್ಸನ್ನು ಕಡಿಯೋದ್ರ ಮೂಲಕ ಏನಾದ್ರು ಮನಸ್ಸನ್ನು ಕಡ್ದಾಗ ಧ್ಯಾನ ನಿರ್ಮಾತನ ಆತಂತಂದು ಹೇಳ್ತಾರೆ ಧ್ಯಾನ ನಿರ್ಮಾತನ ಅಂತ ಧ್ಯಾನ ಮಾಡದೇ ಒಂದು ಕಡದ ಹಾಗೆ ಅಂತನ್ಬಿಟ್ಟು ಆ ರೀತಿ ಮನಸ್ಸನ್ನು ವ್ಯಕ್ತಿತ್ವವನ್ನು ಕಡಿಯೋದು ಅದು ಕಡಿದಾಗ ಏನಾಗುತ್ತೆ ಅಂತ ನಮ್ಮ ತಕ್ಷಣ ಬೆಣ್ಣೆ ಬೆಣ್ಣೆ ಬರೋದಿಲ್ಲ ನಿಮಗೆಲ್ಲ ಗೊತ್ತಿದೆ ತಕ್ಷಣ ಬೆಣ್ಣೆ ಬರೋದಿಲ್ಲ ಅವಾಗ ಮೊದಲು ಬರ್ತಕ್ಕಂಥದ್ದು ಯಾವುದೋ ವಿಷಾನೆ ಬರುತ್ತೆ ಎಷ್ಟೋ ಸರಿ ಒಳಗಡೆ ಇರತಕ್ಕಂಥದ್ದು ನಮ್ಮ ವ್ಯಕ್ತಿತ್ವವನ್ನು ಕಡ್ದಾಗ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಕಡ್ದಂಗೆ ಕಲಿಕಿದಂಗೆ ಆಗ್ಬಿಡುತ್ತೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಏನೇನೋ ಇರುತ್ತೆ ಏನೇನೋ ಇಲ್ಲೇ ಇರುತ್ತೆ ಆ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂಥ ಅದೆಲ್ಲವೂ ಕೂಡ ಆ ಕಡ್ದಾಗ ಹೊರಗಡೆ ಬರೋಕ್ಕೆ ಶುರುವಾಗತ್ತೆ ಅದಕ್ಕೆ ಹಾಲಹಾಲ ವಿಷಯನೇ ಬರುತ್ತೆ ಎಷ್ಟೋ ಸುತಿ ಸಮುದ್ರ ಮಥನ ಮಾಡಿದಾಗ ಏನಾಯಿತು ಮೊದಲು ಬಂದಿದ್ದು ಹಾಲಹಾಲ ವಿಷ ಆ ರೀತಿ ಹಾಲಹಲ ವಿಷವನ್ನು ನಾವು ಅರವಿಸ್ಕೊಬೇಕು ಸುಮ್ಮನೆ ಬಿಟ್ಬಿಡೋಕ್ಕಾಗೋದಿಲ್ಲ ಅದನ್ನು ನಾವು ತ್ಯಾಗ ಮಾಡಿದ್ರೆ ಆಗೋದಿಲ್ಲ ಅದನ್ನ ಬಿಟ್ಬಿಡ್ತೀನಿ ಅದರ ಕಡೆ ಗಮನ ಕೊಡದೆ ಬಿಟ್ಬಿಟ್ರೆ ಆಗೋದಿಲ್ಲ ಯು ಹ್ಯಾವ್ ಟು ಓನ್ ಇಟ್ ವಿನ್ ಡಿಸ್ ಓನ್ ಇಟ್ ಯಾಕೆಂದ್ರೆ ಇಟ್ ಇಸ್ ಇಟ್ ಇಸ್ ಪಾರ್ಟ್ ಆಫ್ ಅವರ್ ಪರ್ಸ್ನಾಲಿಟಿ ಯು ಹ್ಯಾವ್ ಟು ಫೇಸ್ ಇಟ್ ಅದಕ್ಕೆ ಸ್ವಾಮಿ ಹೇಳಿ ಹೇಳ್ತಾರಲ್ಲ ಫೇಸ್ ದಿ ಬ್ರೂಟ್ಸ್ ಅಂತಂದ್ಬಿಟ್ಟು ನಾಟ್ ಓನ್ಲಿ ಫೇಸ್ ದಿ ಬ್ರೂಟ್ಸ್ ಔಟ್ಸೈಡ್ ಯು ಹ್ಯಾವ್ ಟು ಫೇಸ್ ದಿ ಬ್ರೂಟ್ಸ್ ಇನ್ಸೈಡ್ ಆಲ್ಸೋ ನಮ್ಮೊಳಗಿರ್ತಕ್ಕಂಥ ಬ್ರೂಟ್ಸ್ ಇದಾರಲ್ಲ ಅವರನ್ನು ಕೂಡ ನಾವು ಆ ಎದುರಿಸ್ಬೇಕಾಗತ್ತೆ ಶತ್ರುಗಳನ್ನು ಎದುರಿಸ್ಬೇಕಾಗತ್ತೆ ಇವೆಲ್ಲ ಸಾಧನೆಯ ಸಂದರ್ಭದಲ್ಲಿ ಅನೇಕ ರೀತಿಯ ಪ್ರತಿಕ್ರಿಯೆ ಉಂಟಾಗುತ್ತೆ ಅಂತಂದ್ಬಿಟ್ಟು ಯತೀಶ್ವರ ಅಂದ್ರೆ ಹೇಳ್ತಾರೆ ಆ ರೀತಿ ಪ್ರತಿಕ್ರಿಯೆಗಳು ಉಂಟಾಗತ್ತೆ ಇದೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂತಹದ್ದು ಅನೇಕ ರೀತಿಯ ವಿಷಯ ಚಿಂತನೆಗಳು ಅನೇಕ ರೀತಿಯ ಕೆಟ್ಟ ಸಂಸ್ಕಾರಗಳು ಇದೆಲ್ಲ ಕೂಡ ಹೊರಗಡೆ ಬರುತ್ತೆ ಅವಾಗ ನಮಗೊಂದು ಸರ್ತಿ ನಾವು ಅಧೀರರಾಗ್ಬಿಡ್ತೀವಿ ಏನಪ್ಪ ಇದು ನಾವು ಈ ಥರ ಎಲ್ಲ ಇದೆಯಲ್ಲ ಅಂತ ಭಯ ಆಗ್ಬಿಡುತ್ತೆ ಎಷ್ಟೋ ಸರ್ತಿ ಭಯನೇ ಆಗ್ಬಿಡುತ್ತೆ ಅದಕ್ಕೆ ನಾವು ಭಯಪಡ್ದೆ ಅವುಗಳನ್ನೆಲ್ಲ ಎದುರಿಸ್ಬೇಕು ಅಂತಂದ್ಬಿಟ್ಟು ಅವಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದುಬಿಟ್ರೆ ಅದನ್ನು ಅದಕ್ಕೆ ಭಯಪಟ್ಟುಬಿಟ್ಟು ಅದರ ಅದನ್ನು ಹದಿಮಿಡಕ್ಕೆ ಶು ಪ್ರಯತ್ನ ಪಡ್ತಾರೆ ರಿಪ್ರೆಸ್ ದೇ ಟ್ರೈ ಟು ರಿಪ್ರೆಸ್ ಇಟ್ ಆವಾಗೇನಾಗುತ್ತೆ ಅಂತಂದ್ಬಿಟ್ರೆ ಅದು ಮತ್ತೆ ಪುನಃ ಸುಪ್ತ ಮನಸ್ಸಿನೊಳಗೆ ಹೋಗ್ಬಿಟ್ಟು ಬೇರೆ ರೂಪದಲ್ಲಿ ಬೇರೆ ರೀತಿಯಲ್ಲಿ ಅದು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಎದುರಿಸ್ಬೇಕು ವಿಚಾರದ ಮೂಲಕ ವಿಚಾರ ಶಕ್ತಿಯ ಮೂಲಕ ವಿವೇಕದ ಮೂಲಕ ಅದನ್ನು ಜಪ ಪ್ರಾರ್ಥನೆ ಇತ್ಯಾದಿಗಳ ಮೂಲಕ ಅದನ್ನು ಎದುರಿಸ್ಬೇಕು ಆಗ ಅಷ್ಟಾದರೆ ಅದನ್ನು ಎದುರಿಸಿದ್ಮೇಲೆ ಮೊದಲು ಹಾಲ ಹಾಲ ಬಂತಲ್ಲ ಆಮೇಲೆ ಏನಾಗುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರುತ್ತೆ ಹ್ಞೂ ಮೊದಲು ಉಚ್ಚೈಶ್ರವಸ್ ಏನೋ ಕುದುರೆ ಬಂತಂತೆ ಐರಾವತ ಬಂತಂತೆ ಆಮೇಲೆ ಲಕ್ಷ್ಮೀ ಬರ್ತಾಳಂತೆ ಆಮೇಲೆ ಏನೇನೋ ಎಲ್ಲ ಬರುತ್ತೆ ಅದೆಲ್ಲ ಏನಪ್ಪ ಅಂತ ಅಂದ್ಬಿಟ್ರೆ ಬೇರೆ ಬೇರೆ ರೀತಿ ಟೆಂಪ್ಟೇಷನ್ಸು ನಾವು ಬರ್ತಕ್ಕಂಥದು ಪ್ರಲೋಭನೆಗಳು ಆ ರೀತಿ ಪ್ರಲೋಭನೆಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ ಕೀರ್ತಿಯ ಕಾಮನೆ ಬರುತ್ತೆ ಆಮೇಲೆ ಯಶಸ್ಸು ಬರುತ್ತೆ ಆಮೇಲೆ ಅನೇಕ ರೀತಿಯ ಸುಖ ಸಂಪತ್ತುಗಳು ಬರುತ್ತೆ ಅನೇಕ ರೂಪದಲ್ಲಿ ನಮ್ಮನ್ನು ಪ್ರಲೋಭನೆಗಳು ಪಡಿಸ್ತಾರೆ ಒಬ್ಬ ಭಕ್ತ ಇದ್ದಂತೆ ಸಾಧಕ ಇದ್ದಂತೆ ತುಂಬ ಪ್ರಾಮಾಣಿಕನಾಗಿರ್ತಕ್ಕಂಥ ಸಾಧಕ ಅವನು ಭಾಳ ಒಳ್ಳೆಯ ಜೀವನ ನಡೆಸ್ತಾ ಇದ್ದಂತೆ ಅವನು ಆದರೆ ಅವನಿಗೆ ಒಂದು ದೌರ್ಬಲ್ಯ ಇತ್ತು ಏನು ಅಂತಂದ್ಬಿಟ್ಟು ಅವನಿಗೆ ಹಣ ಬೇಕಿತ್ತು ಅವನು ಯಾವಾಗಲೂ ಕೂಡ ಕೇಳ್ತಾ ಇದ್ದಂತೆ ನನಗೆ ಹಣ ಬೇಕು ಹಣ ಬೇಕು ಅಂತನ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದಂತೆ ಏನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನು ಬರಲಿಲ್ಲ ಹಣವೂ ಸಿಕ್ಕಲಿಲ್ಲ ಏನೂ ಆಗಲೇ ಇಲ್ಲ ಆಮೇಲೆ ಹೀಗೇನೋ ಅವನು ಪ್ರಾರ್ಥನೆ ಮಾಡ್ತಾಯಿದ್ದ ಸಾಧನೆ ಮಾಡ್ತಾ ಇದ್ದ ಧ್ಯಾನ ಮಾಡ್ತಾ ಇದ್ದ ಕ್ರಮೇಣ ಎಷ್ಟು ಮಟ್ಟಿಗೆ ಅವನ ಮನಸ್ಸು ಪರಿ ಪರಿಶುದ್ಧವಾಯಿತು ಅಂತಂದ್ಬಿಟ್ರೆ ಆಮೇಲೆ ಒಂದು ದಿವಸ ಇತ್ತಿಕ್ಕಿದ್ದ ಹಾಗೆ ಲಕ್ಷ್ಮೀ ಪ್ರತ್ಯಕ್ಷವಾಗ್ಬಿಟ್ಲ ಅಂತ ಹೇಳಿ ಅವನಿಗೆ ಲಕ್ಷ್ಮೀ ವೇದಗಡೆ ಬಂದು ಅದಕ್ಕೆ ಅವಾಗ ಅವನು ಹೇಳಿದಂತೆ ನಾನು ಎಷ್ಟೊಂದು ಅವಾಗ ನಿನ್ನನ್ನು ಕರೆದೇ ನೀನು ಬರಲಿಲ್ಲ ಅನುಗ್ರಹಿಸ್ತಿಲ್ಲ ಈಗ ನನಗೆ ಏನು ಬೇಡವಾಗಿದೆೀಗ ನನಗೇನು ಬೇಡ ಲಕ್ಷ್ಮೀನೂ ಬೇಡ ಏನೂ ಬೇಡ ಯಾವುದು ಬೇಡ ಅಂಥ ಸಂದರ್ಭದಲ್ಲಿ ನಾನು ಬಂದು ನಿಂತ್ಕೊಂಡಿದೀಯಾ ಏನು ಪ್ರಯೋಜನ ಅಂತಂದ್ಬಿಟ್ಟು ಆಗ ಆಕೆ ಹೇಳಿದಂತೆ ನಾನು ನಿಜವಾಗೂ ಬೇಕು ಅಂತಲೇ ಬರಲಿಲ್ಲ ನೀನು ಪ್ರಾಮಾಣಿಕವಾಗಿ ನೀನು ಸಾಧನೆ ಮಾಡ್ತಾ ಇದ್ದೆ ಒಳ್ಳೆಯ ಜೀವನ ನಡೆಸ್ತಾ ಇದ್ದೆ ಅದಕ್ಕೋಸ್ಕರವಾಗಿ ನಾನಾಗ ಬಂದ್ಬಿಟ್ಟಿದ್ರೆ ನಿನ್ನ ಆಧ್ಯಾತ್ಮಿಕ ಜೀವನ ಹಾಳಾಗೋಗ್ತಾಯಿತ್ತು ಅದಕ್ಕೋಸ್ಕರ ನಾನಾಗ ಬರಲಿಲ್ಲ ಈಗ ಬಂದರೂ ಕೂಡ ನೀನು ನನ್ನ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತು ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದಂತೆ ಹಾಗೆ ಅನೇಕ ರೀತಿಯ ಪ್ರಲೋಭನಗಳು ಬರುತ್ತೆ ನಮ್ಮನ್ನು ಆಧ್ಯಾತ್ಮಿಕ ಜೀವನದಿಂದ ಅದು ವಿಚಲಿತಗೊಳಿಸುತ್ತೆ ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಇರುವಾಗ ಇವೆಲ್ಲ ಅಡೆತಡೆಗಳು ಬರ್ತಕ್ಕಂಥ ನಾವು ಪುರಾಣದಲ್ಲೂ ಕೂಡ ನಾವು ನೋಡ್ತೀವಿ ಋಷಿಗಳು ಧ್ಯ ತಪಾಸು ಇರುವಾಗ ಅನೇಕ ರೀತಿಯ ಪ್ರಲೋಭನಗಳು ದೇವತೆಗಳು ಕಳಿಸ್ತಾ ಇದ್ದರು ಅಂತ ಅಂದ್ಬಿಟ್ಟು ನೋಡು ನಿರ್ಜನ ಪ್ರದರ್ಶನಕ್ಕೆ ಹೋಗಿ ಈ ಮನಸ್ಸನ್ನು ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದಾದರೆ ಅದು ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಗಳಿಸಿಕೊಳ್ಳುತ್ತದೆ ಸಂಸಾರದಲ್ಲಿ ತೊಡಗಿಸುವುದಾದರೆ ಇದೇ ಮನಸ್ಸು ಅಧೋಗತಿಗೆ ಇಳಿದುಬಿಡುತ್ತದೆ ಸಂಸಾರದಲ್ಲಿ ಕೇವಲ ಒಂದೇ ಒಂದರ ಚಿಂತನೆ ಕಾಮಕಾಂಚನದ ಚಿಂತನೆ ಎರಡೇ ಇರತಕ್ಕಂಥದ್ದು ಅಂತಂದ್ಬಿಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣರು ಕಾಮಕಾಂಚನ ಎರಡೇ ಅಂತಂದ್ಬಿಟ್ಟು ಇದು ಕಾಮಕಾಂಚನ ಅಂತಂದ್ಬಿಟ್ರೆ ಎರಡು ಕಾಮ ಅಂತಂದ್ಬಿಟ್ರೆ ಇಲ್ಲಿ ಪ್ಲೆಜರ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಸೈಕಾಲಜಿನಲ್ ಪ್ಲೆಜರ್ ಪ್ರಿನ್ಸಿಪಲ್ ಭೋಗಾಸಕ್ತಿ ಅನೇಕ ರೀತಿಯ ಇಂದಿರಿಯಗಳ ಸುಖದ ಆಸೆ ಅದನ್ನೇ ಪ್ಲಜರ್ ಪ್ರಿನ್ಸಿಪಲ್ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದಿದೆ ನಮ್ಮಲ್ಲಿ ಯಾವುದು ಅಂತಂದುಬಿಟ್ರೆ ಪೊಸೆಸಿವ್ ಪ್ರಿನ್ಸಿಪಲ್ ಪೊಸೆಸಿವ್ ಪ್ರಿನ್ಸಿಪಲ್ ನಾವು ಹಣವನ್ನು ಪೊಸೆಸ್ ಮಾಡಬೇಕು ನಮ್ಮನ್ನು ನಮ್ಮದಾಗಿ ಇಟ್ಕೊಬೇಕು ನಮ್ಮ ಅದನ್ನು ಗಳಿಸ್ಬೇಕು ಸಾಕಷ್ಟು ಹಣ ಗಳಿಸ್ಬೇಕು ಆ ಗಳಿಸುವ ಒಂದು ಗಳಿಸಿ ಇಟ್ಕೊಳ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ಪ್ರವೃತ್ತಿ ಇದೆಯಲ್ಲ ಅದನ್ನು ಪಾಸಿಟಿವ್ ಪ್ರಿನ್ಸಿಪಲ್ ಅಂತ ಹೇಳಿ ಅದು ಅನೇಕ ರೂಪದಲ್ಲಿ ವ್ಯಕ್ತವಾಗುತ್ತೆ ನಾವು ಬರೀ ಮಾತ್ರ ನಾವು ಮಾಡೋದಲ್ಲ ಅದು ಚಿನ್ನವನ್ನು ಕೂಡ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ ಮನೆಯನ್ನು ನಾವು ಇಟ್ಕೊಳೋದಕ್ಕೆ ಇಷ್ಟಪಡ್ತೀವಿ ಅನೇಕ ರೀತಿಯ ವಸ್ತುಗಳ ರೂಪದಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ ಏನೇನು ಕೆಲವರಿಗೆಲ್ಲ ತುಂಬ ಪಾಸಿಟಿವ್ ಆ್ಯಟಿಟ್ಯೂಡ್ ತುಂಬ ಇರುತ್ತೆ ಎಲ್ಲವನ್ನು ಕೂಡ ತಾವು ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಇದೆಲ್ಲ ಏನಪ್ಪ ಅಂತಂದ್ಬಿಟ್ರೆ ಅವರು ತಮ್ಮ ನಾನು ಅಂತಕ್ಕಂಥ ನಮ್ಮಳಿಗೆ ಇದೆಯಲ್ಲ ಯುಗೋ ಪ್ರಿನ್ಸಿಪಲ್ ಇದೆಯಲ್ಲ ಆ ಯುಗೋ ಪ್ರಿನ್ಸಿಪಲ್ಲಿಗೆ ಇರ್ತಕ್ಕಂಥ ಒಂದು ಆಶ್ರಯ ಆಸರೇ ಬೇಕದಕ್ಕೆ ಅದು ತಾನು ತನ್ನಂತ ಅದು ಏನು ಮಾಡುತ್ತೆ ಅಂತಂದ್ಬಿಟ್ರೆ ತಾನು ಇರೋದು ಅಂತಂದುಬಿಟ್ರೆ ಏನನ್ನಾದರೂ ಹೊಂದಿರೋದು ಅಂತನ್ಬಿಟ್ಟು ಅದಕ್ಕೆ ಇರುವಿಕೆ ಹೊಂದಿರುವಿಕೆ ಇವೆರಡೂ ಕೂಡ ಏನಾಗುತ್ತೆ ಅಂತಬಿಟ್ಟು ಒಂದಾಗ್ಬಿಡುತ್ತ ಅಲ್ಲಿ ತಾನು ನಾನು ಇರಬೇಕು ಅಂತನ್ಬಿಟ್ರೆ ಏನು ನಾನು ಏನಾದರೂ ಹೊಂದಿರಬೇಕು ಇಲ್ಲದ್ಬಿಟ್ರೆ ನನಗೆ ಇರುವಿಕೆಯೇ ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ ನನಗೆ ಹಣ ಇರಬೇಕು ಸಿಕ್ಕಾಗ್ಬಿಟ್ಟು ಹಣ ಇರಬೇಕು ಆವಾಗ ಹೋ ನಾನು ಹಣವಂತ ನಾನು ಇದ್ದೀನಿ ಅಂತ ನಾನು ಐ ಕ್ಯಾನ್ ಐಡೆಂಟಿಫೈ ಮೈಸೆಲ್ ಅದು ನಾನು ಯಾವುದಾದ್ರೂ ಪೊಸಿ ಪೊಸಿಷನ್ ಇರಬೇಕು ಸ್ಥಾನಮಾನ ಇರಬೇಕು ಹೋ ನಾನು ಇಂಥವ್ನು ನಾನು ಇಂಥವನು ನಾನು ಎಂಥವನು ಓಕೆ ಫೈನ್ ಐ ಆಮ್ ದೇರ್ ಅಂದರೆ ನಾನು ಇರಬೇಕು ಅಂತಂದರೆ ನನಗೆ ಯಾವುದಾದ್ರೂ ಒಂದು ಅದು ಆಶ್ರಯವಾಗಿ ಏನೋ ಒಂದು ಇರಬೇಕು ಅದಕ್ಕೋಸ್ಕರವಾಗಿ ನಾವು ಏನೇನಾದರೂ ಕೂಡ ಹಿಡ್ಕೊಳ್ಳೋದಕ್ಕೆ ಪವರ್ ಪೊಸಿಷನ್ ಮನಿ ಯಾವುದಾದ್ರು ಕೂಡ ಅದನ್ನು ನಾವು ಹಿಡ್ಕೊಳ್ಳೋದಕ್ಕೆ ಅಷ್ಟೊಂದು ನಾವು ಅಷ್ಟು ಅಷ್ಟು ಇದಾಗಿ ಏನು ಮಾಡ್ತೀವಿ ಅಂತಂದ್ಬಿಟ್ರೆ ಅದನ್ನು ತಬ್ಕೊಂಡ್ಬಿಡ್ತೀವಿ ನಮ್ಮನ್ನು ಕಳ್ಕೋ ನಾವು ಇಷ್ಟಪಡೋದಿಲ್ಲ ನಾವು ಅಂದರೆ ನಾನಿರುವುದು ಅಂತಂದುಬಿಟ್ರೆ ಏನನ್ನಾದರೂ ಕೂಡ ಹೊಂದಿರುವುದು ಅಂತ ಆಗ್ಬಿಡ್ತು ಆ ದೃಷ್ಟಿಯಿಂದ ಈಗ ನಾನು ಇರಬೇಕು ಬರೀ ಇದ್ರೆ ಸಾಕಾಗೋದಿಲ್ಲ ನಾನು ಸುಖವಾಗಿರಬೇಕು ನಾನು ಇರಬೇಕು ಅಂತಕ್ಕಂಥದ್ದು ನಾನು ಇರಬೇಕು ಇರಬೇಕು ಅಂದರೆ ಅದು ಪೊಸೆಸಿವ್ ಪ್ರಿನ್ಸಿಪಲ್ ಆಗುತ್ತೆ ಅದಕ್ಕೆ ಆಮೇಲೆ ಸೊಂದು ಬರೀ ಇದ್ದರೆ ಸಾಕಾಗೋದಿಲ್ಲ ನಾನು ಸುಖವಾಗಿ ಕೂಡ ಇರಬೇಕು ಸುಖಿಸಬೇಕು ನಾನು ಇರಬೇಕು ಸುಖವಾಗಿರಬೇಕು ಅದಕ್ಕೋಸ್ಕರ ಅದು ಪ್ಲಸರ್ ಪ್ರಿನ್ಸಿಪಲ್ ಬಂದ್ಬಿಡುತ್ತೆ ಅಲ್ಲಿ ಐ ಐ ಐ ಐ ಐ ಐ ವಾಂಟ್ ಟು ಬಿ ಆ್ಯಂಡ್ ಆಲ್ಸೋ I want to be and also I want to enjoy. I want to be and why not are the responsible and the positive principle. I want to enjoy and why not are the such misconduct so we aren't just losing money to bring money to this heaven. Poor his or his strength found himself on Krishna Finally. but at the same time being possessed by a positive principle and a pleasure principle and wh Desktop also ಇದಕ್ಕೆ ಯಾವುದಾದ್ರೂ ಒಂದು ತಡೆ ಉಂಟಾಗ್ಬಿಟ್ರೆ ವಿಘ್ನ ಉಂಟಾಗ್ಬಿಟ್ರೆ ಅವಾಗೇನಾಗುತ್ತೆ ಅಂತಂದ್ಬಿಟ್ರೆ ಒಳಗಡೆಯಿಂದ ತೀವ್ರವಾಗಿರತಕ್ಕಂಥ ಪ್ರತಿಕ್ರಿಯೆ ಉಂಟಾಗ್ಬಿಡುತ್ತೆ ಆ ತೀವ್ರವಾಗಿರ್ತಕ್ಕಂಥ ಪ್ರತಿಕ್ರಿಯೆಯೇ ಅವನು ಕ್ರೋಧ ಅಂತ ಕರೀತಾನೆ ಕ್ರೋಧ ಕಾಮಯೇಷ ಕ್ರೋಧ ಯೇಶ ಅಂತಂದ್ಬಿಟ್ಟು ಹೇಳ್ತಾನೆ ಆ ರೀತಿ ತೀವ್ರ ಪ್ರತಿಕ್ರಿಯೆ ಆಮೇಲೆ ಕಾಮ ಕ್ರೋಧ ಲೋಭ ಇವು ಮೂರು ಕೂಡ ಅತ್ಯಂತ ದೊಡ್ಡ ಬಾಧಕಗಳು ಆಧ್ಯಾತ್ಮಿಕ ಜೀವನಕ್ಕೆ ಇವು ಮೂರನ್ನು ಕೂಡ ಅವನು ಹೇಳ್ತಾನೆ ಶ್ರೀಕೃಷ್ಣ ಹೇಳ್ತಾನೆ ಇವನು ನರಕದ್ವಾರಗಳು ಅಂತನ್ಬಿಟ್ಟು ಹೇಳ್ತಾನೆ ನರಕದ್ವಾರಗಳು ಅಂತನ್ಬಿಟ್ಟು ತ್ರಿವಿಧ್ ನರಕ ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಾ ಲೋಭ ತಸ್ಮಾದೇತತ್ರ ತ್ಯಜೇತನ್ಬಿಟ್ಟು ಅವನು ಶ್ರೀಕೃಷ್ಣ ಹೇಳ್ತಾನೆ ಇವು ಮೂರನ್ನು ಕೂಡ ನಾವು ತ್ಯಜಿಸ್ಬೇಕು ಅಂತನ್ಬಿಟ್ಟು ಮೂರು ಇದ್ದರೆ ಇವೆರಡು ಮೂರು ಕೂಡ ನರಕದ್ವಾರಗಳಂತೆ ಯಾಕೆ ಅಂತನ್ಬಿಟ್ರೆ ನರಕಕ್ಕೆ ಒಂದೇ ದ್ವಾರ ಇದ್ದರೆ ಸಾಕಾಗೋದಿಲ್ಲ ಅನೇಕರು ಹೋಗ್ತಾ ಇರ್ತಾರಲ್ಲ ನುಗ್ತಾ ಇರ್ತಾರೆ ಒಂದೇ ಬಾಗಲಿದ್ದರೆ ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಮೂರು ಬಾಗಿಲು ನರಕಕ್ಕೆ ಅದಕ್ಕೋಸ್ಕರ ಬೈಬಲಲ್ಲೂ ಕೂಡ ಹೇಳ್ತಾರೆ ಸ್ವರ್ಗಕ್ಕೆ ಬಾಗಿಲು ಇದೆಯಲ್ಲ ಅದು ತುಂಬ ನ್ಯಾರೋ ಅಂತೆ ತುಂಬ ಇಕ್ಕಟ್ಟಾಗಿರ್ತಕ್ಕಂಥದ್ದು ಯಾಕೆಂದ ಜನ ಭಾಳ ಹೋಗೋದಿಲ್ವಲ್ಲ ಸಾಕಾಗತ್ತೆ ಅಷ್ಟು ಅಂತನ್ಬಿಟ್ಟು ಆದರೆ ನರಕಕ್ಕೆ ಮಾತ್ರ ಮೂರು ಬಾಗಿಲು ಸಂಸಾರವೇ ನೀರು ಮನಸ್ಸೇ ಹಾಲು ಹಾಲನ್ನು ನೀರಿಗೆ ಸುರಿಸಿ ಸುರಿಸಿದರೆ ಅವೆರಡೂ ಬೆರೆತು ಬಿಡುತ್ತವೆ. ಮತ್ತೆ ಶುದ್ಧ ಹಾಲು ಬೇಕೆಂದರೆ ಕಣ್ಣ ಮೇಲೆ ಕಣ್ಣಿಟ್ಟು ಹುಡುಕಿದರೂ ಅದು ದೊರೆಯುವ ಹಾಗೇ ಇಲ್ಲ ಆದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಅಥವಾ ನೀರಿನಲ್ಲಿ ಇಟ್ಟರೆ ಅದು ಅಲ್ಲಿ ತೇಲಾರಂಭಿಸುತ್ತದೆ ಅವಾಗ ಅದು ಸಂಸಾರಕ್ಕೆ ಅಂಟುಕೊಳ್ಳೋದಿಲ್ಲ ಭಗವಂತನ ಧ್ಯಾನದೊಡನೆ ವಿಚಾರ ಮಾಡುವುದು ಅತ್ಯಂತ ಅವಶ್ಯಕ ಕಾಮಕಾಂಚನ ಅನಿತ್ಯ ಭಗವಂತನೇ ಏಕಮಾತ್ರ ವಸ್ತು ಹಣದಿಂದ ಏನು ದೊರೆಯುತ್ತದೆ ಅನ್ನಾಹಾರ ಬಟ್ಟೆ ಬರೆ ಮನೆ ಮಠ ಇಷ್ಟು ಮಾತ್ರ ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯೋದು ಆದ್ದರಿಂದ ಹಣ ಜೀವನದ ಪರಮೋದ್ದೇಶವಾಗಲಾರದು ಇದಕ್ಕೆ ವಿಚಾರ ಅಂತ ಹೆಸರು ಅರ್ಥವಾಯಿತೇ ಎಷ್ಟು ಜನ ಇದ್ದರೆ ವಿಚಾರ ಮಾಡ್ತಾರೆ ಯಾರೂ ಮಾಡಲ್ಲ ಯಾರೂ ಮಾಡಲ್ಲ ಇವಾಗಂತೂ ಹಣಕ್ಕೋಸ್ಕರ ತಲೆ ಒದಾಡ್ತಾ ಇದ್ದಾರೆ ಸಂತೋಷಾಮೃತೃಪ್ತಾಂ ಯುಖಂ ಶಾಂತಚೇತಸುಖ ಶಾಂತತೆತಸ ಅದು ಬೇರೆ ಧನಲುಬ್ಧಾಂ ಇತಶ್ಚೇತಸ್ ಧಾವತಾಂ ಕುತಸ್ಥನಲುಧಾನಂ ಇತಚೇತಸ್ಥಾವತಾಂ ಅಂತ ಅಂದ್ಬಿಟ್ಟು ಹೇಳ್ತಾನೆ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ ಸಂತೋಷಾಮೃತ ಅಂದರೆ ಸಂತೋಷ ಅಂತ ಅಂದ್ಬಿಟ್ರೆ ನಾವು ಸಂತೃಪ್ತಜೀವನ ನಡೆಸ್ತಕ್ಕಂತಹದ್ದು ಅದೇ ಅಮೃತ ಆ ಸಂತೋಷ ಎಂಬತಕ್ಕಂಥ ಅಮೃತದಿಂದ ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿ ಯಾವ ಸುಖ ಸಿಕ್ಕತ್ತೆ ಯತ್ಸುಖ್ ಶಾಂತಚೇತಸಾಮಂಥ ಶಾಂತ ಮನಸ್ಕನಿಗೆ ಎಂಥ ಒಂದು ಸುಖ ಸಿಕ್ಕತ್ತೆ ಕುತಸ್ಥ ಧನಲುಬ್ಧಾನ ಆ ಧನುಲುಬ್ಧನಿಗೆ ಆ ಸುಖ ಎಲ್ಲಿಂದ ಬ ಎಲ್ಲಿ ಹೇಗೆ ಸಾಧ್ಯ ಇತಶ್ಚೇತಸ್ಥ ಧಾವತಾಮ್ ಹಣಕ್ಕೋಸ್ಕರವಾಗಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒದಾಡ್ತಿ ಮಾಡ್ತಾ ಇದ್ದಾರಲ್ಲ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಆ ರೀತಿ ಆಗಿಬಿಡುತ್ತೆ ಅದಕ್ಕೂ ಅವ್ರಿಗೆ ಹೇಗೆ ಅದು ಸುಖ ಸಿಕ್ಕತ್ತೆ ಆ ರೀತಿ ಮನಶಾಂತಿ ಎಲ್ಲಿ ಸಿಕ್ಕಿರುತ್ತೆ ಅಂಥ ಒಂದು ಸುಖ ಸಂತೃಪ್ತಿ ಸಂತೋಷದ ಸುಖ ಎಲ್ಲಿ ಹೇಗೆ ಸಿಕ್ಕ ಸಾಧ್ಯ ಸಿಕ್ಕೋದೇ ಇಲ್ಲ ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಇಲ್ಲಿ ಸಂಸಾರದಲ್ಲಿರ್ತಕ್ಕಂಥದ್ದು ಬರೀ ಕಾಮಕಾಂಚನ ಮಾತ್ರ ಅಂತಂದ್ಬಿಟ್ಟು ಧನದಿಂದ ಏನಾಗುತ್ತೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಧನದಿಂದ ಏನಾಗುತ್ತೆ ಸ್ವಲ್ಪ ಬಟ್ಟೆ ಸಿಕ್ಕತ್ತೆ ಊಟ ಅನ್ನ ಬಟ್ಟೆ ಇಷ್ಟು ಮನೆ ಸ್ವಲ್ಪ ಕಟ್ಸ್ಬೋದು ಅಷ್ಟೇ ತಾನೇ ಅದರಿಂದ ಇನ್ನೇನಾಗುತ್ತೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ ಇನ್ನೇನಾಗುವುದಿಲ್ಲ ಅದಕ್ಕೆ ಈ ಮೌಲ್ಯಗಳ ಬಗ್ಗೆ ಹೇಳುವಾಗ ಎರಡು ರೀತಿಯ ಮೌಲ್ಯವನ್ನು ಹೇಳ್ತಾರೆ ಒಂದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಮತ್ತೊಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತನ್ಬಿಟ್ಟು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಅಂತಂದುಬಿಟ್ರೆ ನಮಗೆ ಯಾವುದೋ ನಮ್ಮ ಬೇಕಾದ ವಸ್ತುವನ್ನು ಅದ್ರ ಮೂಲಕ ನಾವು ಪಡೀಬೋದು ಅಷ್ಟೇ ನಮಗೆ ಬೇಕಾದ ವಸ್ತುವನ್ನು ಅದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಆದಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಂದುಬಿಟ್ರೆ ಯಾವ ವಸ್ತುವಿನಿಂದ ನಮ್ಮ ಅವಶ್ಯಕತೆ ನಿಜವಾಗೂ ಕೂಡ ಪೂರ್ತಿಯಾಗುತ್ತೋ ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ನಿಜವಾಗೂ ಪೂರ್ತಿ ಆಗುತ್ತೋ ಅದು ಉದಾಹರಣೆಗೆ ತಗೋಬೇಕು ಅಂತಂದ್ಬಿಟ್ರೆ ಆಹಾರ ಆಹಾರ ಪದಾರ್ಥ ಇರುತ್ತೆ ಆಹಾರ ಪದಾರ್ಥ ನಿಜವಾಗೂ ಕೂಡ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅದು ಯಾಕೆ ಅಂತಂದುಬಿಟ್ರೆ ಅದನ್ನು ನಾನು ತೊಗೊಂಡ್ರೆ ನನ್ನ ಹಸಿವು ಪೂರ್ತಿ ಆಗುತ್ತೆ ಪೌಷ್ಟಿಕತೆಯನ್ನು ಕೊಡುತ್ತೆ ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಯಿತು ಆದರೆ ಹಣ ಇದೆಯಲ್ಲ ಹಣ ಇಂಟೆನ್ಸಿಕ್ ವ್ಯಾಲ್ಯೂ ಅಲ್ಲ ಹಣ ತಿಂದುಬಿಟ್ಟು ನಾನು ಹಸಿವಿನಿಗಿಸ್ಕೊಳ್ಳೋಕ್ಕಾಗಲ್ಲ ಹಣದಿಂದ ಆದರೆ ಆಹಾರ ಪದಾರ್ಥನ ಕೊಂಡ್ಕೊಬೋದು ನಾನು ಆಹಾರ ಪದಾರ್ಥನ ಕೊಂಡ್ಕೊಬೋದು ಎಷ್ಟು ಪ್ರಕಾರ ಕೊಂಡ್ಕೊಬೋದು ಅದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದನ್ನು ಅನ್ವಯಿಸ್ಬೋದು ಪುಸ್ತಕ ಇದೆ ಇದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಅಷ್ಟೇ ಈ ಪುಸ್ತಕದಲ್ಲ ಎಷ್ಟೋ ವಿಷಯಗಳಿದೆ ಜ್ಞಾನ ಇದೆ ಜ್ಞಾನ ಸಂಪತ್ತಿದೆ ಅದು ನಮಗೆ ಉತ್ತಮ ನಮ್ಮನ್ನು ಉತ್ತಮರನ್ನಾಗಿ ಮಾಡುತ್ತೆ ಅದು ನನಗೆ ಜ್ಞಾನವನ್ನು ಕೊಡುತ್ತೆ ಜ್ಞಾನವೃದ್ಧನಾಗ ಮಾಡುತ್ತೆ ಅದಕ್ಕೋಸ್ಕರ ಅದರಲ್ಲಿರ್ತಕ್ಕಂಥ ಜ್ಞಾನ ಇದೆಯಲ್ಲ ಅದು ಇನ್ಸ್ಟ್ರೂಮೆಂಟ್ ಇನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅದೇ ಆದರೆ ಏನಾಗುತ್ತೆ ಅಂತಂದುಬಿಟ್ರೆ ನಮ್ಮ ಜೀವನದಲ್ಲಿ ಆ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ ಎಷ್ಟು ಜ್ಞಾನ ಆಗಿಬಿಡುತ್ತೆ ಅಂತಂದುಬಿಟ್ರೆ ಆಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೌಣವಾಗ್ಬಿಡುತ್ತೆ ಅದೇ ಇನ್ ವ್ಯಾಲ್ಯೂ ಗೌಣವಾಗಬೇಕಾಗಿತ್ತು ಅದರ ಬದಲು ಏನಾಗುತ್ತೆ ಅಂತಂದ್ಬಿಟ್ರೆ ಆ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಅಷ್ಟು ಪ್ರಧಾನವಾಗಿಬಿಡುತ್ತೆ ಆ ಇಂಟೆನ್ಸಿಕ್ ವ್ಯಾಲ್ಯೂ ಏನು ಇಲ್ವೇ ಇಲ್ಲ ಈ ಹಣವನ್ನು ಯಾವುದಕ್ಕೋಸ್ಕರ ಅದರ ಇಂಟೆನ್ಸಿಕ್ ವ್ಯಾಲ್ಯೂಗೋಸ್ಕರ ಅದನ್ನ ಇಟ್ಕೊಳ್ತಾ ಇಲ್ಲ ಯಾರೂ ಕೂಡ ಅದನ್ನು ಇಟ್ಕೊಳ್ಳೋದೇ ಒಂದು ಜೀವನದ ಗುರಿ ಆಗ್ಬಿಡುತ್ತೆ ಯಾತಕ್ಕೋಸ್ಕರ ಇಟ್ಕೊತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಅಷ್ಟೊಂದು ಹಣ ಇಟ್ಕೊಬೇಕು ಅದು ನಮಗೆ ಗೊತ್ತಿಲ್ಲ ಆ ರೀತಿ ಹಣ ಗು ಗುರುಮಹಾರಾಜ ಉದಾಹರಣೆಯನ್ನು ಕೊಡ್ತಾರಲ್ಲ ಎಷ್ಟೊಂದು ಹೌ ಲಿಟ್ರಲಿಟಿಸ್ಟ್ರೂ ಅಲ್ವಾ ಭಾಳ ಆಶ್ಚರ್ಯ ಆಗುತ್ತೆ ಅದನ್ನು ಓದಿದಾಗ ಆ ಕೊಪ್ಪರಿಗೆ ಏಳು ಕೊಪ್ಪರಿಗೆ ಕತೆ ಬರಬ್ಬರ ಇದೌರಿಕಂದು ಅದು ಹೇಗೆ ಆ ಥರ ಮನಸ್ಸು ಬಂದ್ಬಿಡುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆಗ್ಬಿಡುತ್ತೆ ಅದು ಏನೂ ಪ್ರಯೋಜನವೇ ಇಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು ನಿಟ್ಕೊಂಡಿರೋದು ಏನೂ ಪ್ರಯೋಜನ ಇಲ್ಲ ಆದರೂ ಕೂಡ ಅದು ಇಟ್ಕೊಳ್ಬೇಕು ಅಂತನ್ಬಿಟ್ಟು ಅದು ಏನಾಗುತ್ತೆ ಅದೇನು ಹೇಳೋದಿಲ್ಲ ನಾನು ಅದು ಪೊಸೆಸು ಪ್ರಿನ್ಸಿಪಲ್ ಅಂತಂದ್ಬಿಟ್ಟು ನಾನು ಇರೋದು ಅಂತನ್ಬಿಟ್ರೆ ಹೊಂದಿರೋದು ಅಂತನ್ಬಿಟ್ಟು ಅದಕ್ಕೋಸ್ಕರ ಆ ರೀತಿ ಆಗ್ಬಿಡುತ್ತೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂಗೆ ಅದೇ ಪ್ರಧಾನವಾಗಿಬಿಟ್ಟು ಆ ಇಂಟೆನ್ಸಿಕ್ ವ್ಯಾಲ್ಯೂ ಅಂತಕ್ಕಂಥ ಅದು ಗೌಣವಾಗ್ಬಿಡುತ್ತೆ ಅದು ಗಮ ಅದ್ರ ಕಡೆ ಗಮನವೇ ಕೊಡೋದಿಲ್ಲ ನಾವು ಹಾಗೆಯೇ ಇವಾಗ ಅಷ್ಟೇ ಪುಸ್ತಕಗಳನ್ನ ಪುಸ್ತಕದಲ್ಲಿ ಪುಸ್ತಕ ವಸ್ತು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಈಗ ಏನಾಗುತ್ತೆ ಅಂತಂದುಬಿಟ್ರೆ ಪುಸ್ತಕ ಇಟ್ಕೊಳ್ಳೋದೇ ಪ್ರಧಾನವಾಗಿಬಿಡುತ್ತೆ ಹ್ಞೂ ಪುಸ್ತಕ ಇಟ್ಕೊಳ್ಳೋದೇ ಪ್ರಧಾನವಾಗ್ಬಿಟ್ಟು ಮನೆಯಲ್ಲೆಲ್ಲ ಎಲ್ಲ ಆ ಶೆಲ್ಫಲ್ಲೆಲ್ಲ ಪುಸ್ತಕ ಎಲ್ಲ ಇರಬೇಕು ಅಪ್ಪ ಇವಾಗೆಲ್ಲ ಆ ಥರ ಇಲ್ಲ ಅಂತ ಇಟ್ಕೊಳ್ಳಿ ಹಿಂದೆ ಎಲ್ಲ ಭಾಳ ಇರ್ತಾಯಿತ್ತು ಮೈ ಹಿಂದೆಲ್ಲ ಹೇಳ್ತಾ ಪುಸ್ತಕಂ ಹಸ್ತಲಕ್ಷಣ ಅಂತ ಹೇಳ್ತಾಯಿದ್ರಲ್ಲ ಈಗ ಮೊಬೈಲಂ ಹಸ್ತಲಕ್ಷಣ ಅಂತ ಹೇಳಬೇಕು ಅಂತ ಹೇಳಬೇಕಾಗಿದೆ ಈಗ ಎಲ್ಲದು ಕೂಡ ಏನಾಗುತ್ತೆ ಅಂತ ಇಂಟರ್ನೆಟ್ನಲ್ಲಿರುತ್ತೆ ಇದಿರುತ್ತೆ ಕಂಪ್ಯೂಟರ್ನಲ್ಲಿರುತ್ತೆ ಅದಕ್ಕೋಸ್ಕರ ಎಲ್ಲದು ಕೂಡ ಅದರಲ್ಲೇ ಎಲ್ಲ ಜ್ಞಾನವು ಕೂಡ ಅಲ್ಲೇ ಅಲ್ಲೇ ಇರೋದರಿಂದ ನಾವು ಏನೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಯಾತಕ್ಕೆ ತಲೆಯಲ್ಲಿ ಆ ಜ್ಞಾನ ಇಟ್ಕೊಂಡ್ಬಿಟ್ಟು ಆ ತಲೆಗೆ ತೊಂದರೆ ಕೊಡಬೇಕು ಅಂತನ್ಬಿಟ್ಟು ನಾವೆಲ್ಲ ಅದರಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಹ್ಞೂ ಅದಕ್ಕೆ ಏನು ಬೇಕಾದಾಗ ಏನು ಮಾಡ್ತೀವಿ ಅಂತಂದ್ಬಿಟ್ರೆ ಡೌನ್ಲೋಡ್ ಮಾಡಿಬಿಡ್ತೀವಿ ಅದನ್ನು ನೋ ಅಪ್ಲೋಡಿಂಗ್ ನೋ ಅಪ್ಲೋಡಿಂಗ್ ಟು ದಿ ಬ್ರೈನ್ ಅದು ನಮಗೆ ಇಷ್ಟನೇ ಇಲ್ಲ ತಾಲಿ ಕಡಿಸ್ಕೊಬಾರತ್ತಂತನ್ಬಿಟ್ಟು ಭಗವಂತನೇ ಧ್ಯಾನದೊಡನೆ ವಿಚಾರ ಮಾಡಬೇಕು ಅಂದರೆ ಅಲ್ಲಿ ವಿಚಾರ ಹೇಳ್ತಾರಲ್ಲ ಈ ಹಣದಿಂದ ಏನಾಗುತ್ತೆ ಕೇವಲ ಕೆಲವು ವಸ್ತುಗಳನ್ನು ಮಾತ್ರ ನಾವು ಪಡಿಬೋದೇ ಹೊರತು ಕೂಡ ನಿಜವಾದ ಮನೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಏನಂತಂದುಬಿಟ್ರೆ ಮನಿ ಕ್ಯಾನ್ ಬೈ ಬೆಟ್ ಬಟ್ ನಾಟ್ ಸ್ಲೀಪ್ ಮನಿ ಕ್ಯಾನ್ ಬೈ ಮೆಡಿಸಿನ್ ಬಟ್ ನಾಟ್ ಹೆಲ್ತ್ ಆ ಥರ ತುಂಬ ಇದೆ ಈ ಥರ ಉದ್ದಕ್ಕೂ ಇದೆ ಅಂದರೆ ಈ ಥರದ್ದೆಲ್ಲ ಆಗುತ್ತೆ ಆದರೆ ಏನಾಗುತ್ತೆ ಅಂತಂದ್ಬಿಟ್ಟರೆ ಮನಿ ಕ್ಯಾನ್ ಬೈ ಹೌಸ್ ಬಟ್ ನಾಟ್ ಹೋಮ್ ಮನಿ ಕ್ಯಾನ್ ಬೈ ಪಾಸ್ಪೋರ್ಟ್ ಎವ್ರಿವೇರ್ ಬಟ್ ಹೆವೆನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲ ಕಡೆನೂ ಹೋಗ್ಬೋದು ಹಣದಿಂದ ಏನಾದ್ರು ಮಾಡ್ಬೋದು ಆದರೆ ನಾವು ನಿಜವಾದ ಸಂತೃಪ್ತಿ ನಿಜವಾದ ಆನಂದ ತೃಪ್ತಿ ಸುಖ ಬೇಕು ಅಂತಂದ್ಬಿಟ್ರೆ ಅದು ಹಣ ಕೊಡೋದಿಲ್ಲ ಕೊಡೋದೇ ಇಲ್ಲ ಅದಕ್ಕೆ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಮತ್ತು ಇಂಟೆನ್ಸಿಕ್ ವ್ಯಾಲ್ಯೂ ಇವೆರಡನ್ನು ಕೂಡ ನಾವು ಪ್ರತ್ಯೇಕ ಯಾವುದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಯಾವುದು ಇಂಟೆನ್ಸಿಕ್ ವ್ಯಾಲ್ಯೂ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು ಇದೂ ಒಂದು ವಿಚಾರ ಇದೂ ಒಂದು ವಿಚಾರ ಈ ಥರನೂ ಕೂಡ ವಿಚಾರ ಮಾಡಬೇಕು ಉದಾಹರಣೆಗೆ ಇದು ಧರ್ಮಕ ಅನ್ವಯಿಸೋದಾದರೆ ಎಲ್ಲ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು ಹಬ್ಬಗಳು ಹರಿದಿನಗಳು ಮತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಇದೆಲ್ಲದೂ ಕೂಡ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಆದರೆ ನಿಜವಾದ ಆಧ್ಯಾತ್ಮಿಕತೆ ಇದೆಯಲ್ಲ ಆತ್ಮ ಸಾಕ್ಷಾತ್ಕಾರ ಭಗವತ್ ಸಾಕ್ಷಾತ್ಕಾರ ಆ ಆಧ್ಯಾತ್ಮಿಕತೆ ಅದು ನಿಜವಾಗಿರ್ತಕ್ಕಂಥ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಲ್ಲೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಈ ರಿಚುವಲ್ಸ್ ಅಂತಕ್ಕಂಥದ್ದನ್ನೇ ಪ್ರಧಾನವಾಗಿಬಿಡುತ್ತೆ ಅದರಲ್ಲಿರ್ತಕ್ಕಂಥ ಹಿಂದೆ ಇರತಕ್ಕಂಥ ಆ ಸ್ಪಿರಿಚುವಲ್ ಐಡಿಯಾ ಸ್ಪಿರಿಚುವಲ್ ವ್ಯಾಲ್ಯೂ ಅದು ಗೌಣವಾಗಿಬಿಡುತ್ತೆ ಗೌಣವಾಗಿಬಿಡುತ್ತೆ ಹೀಗೇ ಎಲ್ಲ ಕಡೆಯೂ ಹೀಗೆ ಆಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ಹೀಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಕೂಡ ಅಲ್ಲೂ ಕೂಡ ವಿಚಾರ ಮಾಡಬೇಕು ಯಾವುದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಯಾವುದು ಇಂಟೆನ್ಸಿಕ್ ವ್ಯಾಲ್ಯೂ ಅನ್ನೋದನ್ನು ನಾವು ವಿಚಾರ ಮಾಡಿ ನೋಡಬೇಕು ಅಂದರೆ ಈ ಥರ ವಿಚಾರ ಮಾಡ್ತಾ ಮಾಡ್ತಾ ಸತತವಾಗಿ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ವಿಚಾರ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಕಡೆಗೆ ಬೈರಾಗ್ಯ ಬಂದ್ಬಿಡುತ್ತೆ ಈ ವಿಷಯದಲ್ಲಿ ವೈರಾಗ್ಯ ಬರುತ್ತೆ ಸತತವಾಗಿ ನಾವು ವಿಚಾರ ಮಾಡ್ತಾ ಇರಬೇಕು ಇದನ್ನು ಸುಮ್ಮನೆ ಓದ್ಕೊಂಡು ಬಿಟ್ಟುಬಿಡೋದಲ್ಲ ನಿರಂತರವಾಗಿ ಯಾವ ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲಸ ಕಾರ್ಯದ ಸಂದರ್ಭದಲ್ಲಿ ನಾವು ವ್ಯವಹರಿಸುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದನ್ನು ನಾವು ವಿಚಾರ ಮಾಡ್ತಾ ಇದ್ಬಿಟ್ರೆ ಅದು ನಮ್ಮೊಳಗಡೆ ಕ್ರಮೇಣ ಒಂದು ಸಂಸ್ಕಾರ ಉಳ್ಕೊಂಡ್ಬಿಡುತ್ತೆ ಸಂಸ್ಕಾರ ಉಳ್ಕೊಂಬಿಟ್ಟು ಕ್ರಮೇಣ ನಮ್ಮ ಮನಸ್ಸಲ್ಲಿ ಒಂದು ವೈರಾಗ್ಯ ಮನೋಭಾವ ಬರುತ್ತೆ ಒಂದು ನಿರ್ಲಿಪ್ತ ಮನೋಭಾವ ಬರುತ್ತೆ ಆಗ ಆ ಸಂಸಾರದಲ್ಲಿ ಇರೋದಕ್ಕೆ ನಮಗೆ ಹೆಚ್ಚು ಅನುಕೂಲವಾಗುತ್ತೆ ಆ ನಿರ್ಲಿಪ್ತ ಮನೋಭಾವದಿಂದ ಎಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ ಹೌದು ಅರ್ಥವಾಯಿತು ಈಗ ತಾನೇ ಕೆಲವು ದಿನಗಳ ಹಿಂದೆ ಪ್ರಬೋಧ ಚಂದ್ರೋದಯ ಎಂಬ ನಾಟಕ ಓದಿದೆ ನಾಟಕ ಓದಿದೆ ಅದರಲ್ಲಿ ಅದರಲ್ಲಿದೆ ವಸ್ತು ವಿಚಾರ ಶ್ರೀರಾಮಕೃಷ್ಣರು ವಸ್ತು ವಿಚಾರವೇ ಯೋಚಿಸು ಹಣದಲ್ಲಿ ತಾನೇ ಏನಿದೆ ಸುಂದರ ದೇಹದಲ್ಲಿ ತಾನೇ ಏನಿದೆ ಹಾಗೆಯೇ ವಿಚಾರ ಮಾಡಿ ನೋಡು ಸುಂದರ ದೇಹದಲ್ಲಿಯೂ ಕೇವಲ ಅಸ್ಥಿ ಮಾಂಸ ಕೊಬ್ಬು ಮಲ ಮೂತ್ರ ಇತ್ಯಾದಿ ಇವೆ ಮನುಷ್ಯ ಭಗವಂತನನ್ನು ಮರೆತು ಈ ಹೇಯವಾದ ವಸ್ತುಗಳಲ್ಲಿ ಏಕೆ ಮನಸ್ಸಿಡಲು ಹೋಗಬೇಕು ಭಗವಂತನ ಏಕೆ ಮರೆತುಪಡಬೇಕು ಈ ದೇಹ ಅಂದರೆ ಇಷ್ಟೇ ತಾನೇ ದೇಹ ಅಂತಂದರೆ ಇಷ್ಟೇ ಬರೀ ಎಲುಬು ಮಾಂಸ ಮಾಂಸ ರಕ್ತ ಮಾಂಸ ಚರ್ಮ ಇಷ್ಟೇ ನಾವು ಈ ದೇಹಕ್ಕೆ ಇಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಕೂಡ ನಾವು ಇಷ್ಟಪಡೋದಿಲ್ಲ ಯಾವುದು ಇಷ್ಟಪಡೋದಿಲ್ಲ ಚರ್ಮನ ಇಷ್ಟಪಡ್ತೀವ ಇಲ್ಲ ಮಾಂಸನ ಇಷ್ಟಪಡ್ತೀವ ಎಷ್ಟೋ ಜನ ಮಾಂಸ ನೋಡಿದ್ರೆ ಮುರ್ಚೆ ಹೋಗ್ಬಿಡ್ತಾರೆ ನರಭಕ್ಷಕರು ಅಲ್ಲದಿದ್ರೆ ಆಮೇಲೆ ರಕ್ತವನ್ನು ನೋಡಿದರೆ ಎಷ್ಟೋ ಜನರಿಗೆ ಮುರ್ಚೆ ಹೋಗ್ಬಿಡುತ್ತೆ ರಕ್ತ ನೋಡೋಕೆ ಆಗೋದಿಲ್ಲ ಅಷ್ಟು ಭಯಪಡ್ತಾರೆ ಆಮೇಲೆ ಸ್ಕೆಲ್ಟನ್ನು ಯಾರಾದ್ರು ಇಷ್ಟಪಡ್ತಾರಾ ಎಲ್ಲ ಓಡಿ ಹೋಗ್ಬಿಡ್ತಾರೆ ನೋಡಿದ್ರೆ ಓಡಿ ಹೋಗ್ಬಿಡ್ತಾರೆ ಇದು ದೇಹ ಇಷ್ಟೇ ದೇಹ ಇರ್ತಕ್ಕಂಥ ಅದು ನಿಜವಾಗೂ ಕೂಡ ನಾನು ಭಾಳ ಹಿಂದೆ ಭಾಳ ಭಾಳ ಭಾಳ ಹಿಂದೆ ಒಂದು ಮ್ಯೂಸಿಯಮ್ನಲ್ಲಿ ನೋಡಿದ್ದು ಮೆಡಿಕಲ್ ಮ್ಯೂಸಿಯಂನಲ್ಲಿ ನೋಡಿದ್ದು ಭಾಳ ಚೆನ್ನಾಗಿತ್ತು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯ ನೋಡಿದ್ದು ಏನಂತನ್ಬಿಟ್ರೆ ಒಂದು ಕಡೆ ಒಂದು ಮಗುವಿನ ಬೊಂಬೆ ಇತ್ತು ಆ ಮಗುವಿನ ಬೊಂಬೆ ಇಟ್ಬಿಟ್ಟು ಅದಕ್ಕೆ ಕೆಳಗಡೆ ಬರೆದಿದ್ರು ಎಷ್ಟೆರಡೆ ಅಂತ ಬರೆದಿದ್ರು ಎಷ್ಟೆರಡೆ ಅಂತ ಆಮೇಲೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನಿಲುವುಗನ್ನಡಿ ಇತ್ತು ಸ್ಟ್ಯಾಂಡಿಂಗ್ ಮಿರರ್ ಇತ್ತು ಅದ್ರ ಕೆಳಗಡೆ ಬರೆದಿತ್ತು ಟುಡೇ ಅಂತನ್ಬಿಟ್ಟು ಟುಡೇ ಅಂತನ್ಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಕಡೆ ಬರೋದು ಅಲ್ಲೊಂದು ಇದು ಅಸ್ಥಿ ನೇತಾಕಿದ್ರು ಅಲ್ಲಿ ಕೆಳಗಡೆ ಬರೆದಿತ್ತು ಟುಮಾರೋ ಅಂತನ್ಬಿಟ್ಟು ಇಷ್ಟೇ ನಮ್ಮ ಜೀವನ ತಾನೇ ಇಷ್ಟೇ ನಮ್ಮ ಜೀವನ ದೇಹಕ್ಕೆ ಸಂಬಂಧಪಟ್ಟಿದ್ದಿಷ್ಟೇ ತಾನೇ ಇನ್ನೇನಿದೆ ಆದರೂ ಕೂಡ ಯಾತಕ್ಕೋಸ್ಕರ ನಾವು ಈ ದೇಹಕ್ಕೂ ಅಷ್ಟೊಂದು ಅಂಟ್ಕೋತೀವಿ ಅದೇ ಹೇಳ್ದಲ್ಲ ಇದೇ ಸೇಮ್ ಥಿಂಗ್ ಹ್ಞೂ ಇರುವುದು ಅಂತಂದುಬಿಟ್ರೆ ಹೊಂದಿರುವುದು ಅಂತ ಇರುವುದು ಅಂತ ಹೊಂದಿರುವುದು ನಾನು ಏನಾದರೂ ಕೂಡ ನಾನು ಈಗೋಗೆ ಇರಬೇಕು ಅಂತಂದುಬಿಟ್ರೆ ಅದಕ್ಕೇನಾದರೂ ಕೂಡ ಹಿಡ್ಕೊಂಡಿರೋದಕ್ಕೆ ನಾನು ಆಶ್ರಯ ಈ ದೇಹವು ಕೂಡ ಒಂದು ರೀತಿ ಆಶ್ರಯ ಅದಕ್ಕೆ ಅದಕ್ಕೆ ದೇಹಕ್ಕೆ ಅಂಟ್ಕೊಂಡ್ಬಿಡ್ತೀವಿ ನಾವು ಅದಕ್ಕೆ ಆ ವಿವೇಕ ಚೂಡಾಮಣಿನಲ್ಲಿ ಒಂದು ಶ್ಲೋಕ ಬರುತ್ತೆ ಭಾಳ ಚೆನ್ನಾಗಿದೆ ಶರೀರ ಪೋಷಣಾರ್ಥಿ ಯಾ ಆತ್ಮಾನಂ ದೃಕ್ಷತಿ ಗ್ರಾಹಂ ದಾರುಧಿಯ ಧೃತ್ವ ನದಿ ತರ್ತು ಸಗಚ್ಚತಿ ಅಂತನ್ಬಿಟ್ಟು ಅಂತಂದರೆ ದೇಹಿ ಶರೀರ ಪೋಷಣಾರ್ಥಿ ದೇಹ ಶರೀರವನ್ನೇ ಪೋಷಣೆ ಮಾಡಿಕೊಂಡಿದ್ಬಿಟ್ಟು ಪೋಷಣೆ ಮಾಡ್ಕೋತಾ ಇದ್ಬಿಟ್ಟು ನಾನು ಭಗವಂತನ ಪಡಿಬೇಕು ದೇವರನ್ನ ಪಡಿಬೇಕು ಅಂತ ಅವ್ನು ಯಾರು ಇಷ್ಟಪಟ್ಟರೆ ಅವನ ಸ್ಥಿತಿ ಎಂಥದ್ದು ಅಂತನ್ಬಿಟ್ರೆ ನದಿ ದಾಟೋನ ಹೋಗ್ತಾಯಿದ್ದಾನೆ ಒಬ್ಬ ನದಿ ದಾಟಬೇಕಾಗಿದೆ ಅವನು ಯೋಚನೆ ಮಾಡ್ತಾನೆ ಅಲ್ಲೊಂದು ಏನೋ ಒಂದು ಮರದ ದಿಮ್ಮಿ ಏನೋ ಇತ್ತಂತೆ ನೋಡೋ ಅಂತಬಿಟ್ಟು ಅದನ್ನ ತೊಗೊಂಡು ಹೋಗ್ತಾನೆ ಅದೊಂದು ಅದ್ರ ಮೇಲೆ ಕೂತುಕೊಂಡು ಗೊತ್ತಾಗುತ್ತೆ ಅದನ್ನ ಮರದ ದಿಮ್ಮಿಯಲ್ಲ ಅದು ಮೊಸಳೆ ಅಂತನ್ಬಿಟ್ಟು ಮೊಸಳೆ ಅಂತ ಗೊತ್ತಾಗುತ್ತೆ ಈಗೇನಾಯಿತು ಅವನ ಕತೆ ಮೊಸಳೆ ಬಾಯಿ ಬಿತ್ತುತ್ತಾಗ್ಬಿಡ್ತಾನೆ ಹಾಗೆ ಶರೀರವನ್ನು ಪೋಷಣೆ ಮಾಡ್ತಾ ಮಾಡ್ತಾ ನಾನು ಭಗವಂತನ ಪಡಿಬೇಕು ಅಂತ ನಾನು ಇಷ್ಟಪಟ್ಟರೆ ಆಸೆಪಟ್ಟರೆ ಅದು ಪ್ರಯತ್ನ ಪಟ್ಟರೆ ಅದು ಅದೇ ರೀತಿ ಆಗತ್ತೆ ಅಂತನ್ಬಿಟ್ಟು ಆ ಮೊಸಳೆಯನ್ನೇ ಒಂದು ಮರದ ದಿಮ್ಮಿ ಅಂತ ತಪ್ಪಿ ಭ್ರಮಿಸ್ ಭ್ರಮಿಸ್ಕೊಂಬಿಟ್ಟು ಅದರ ಮೇಲೆ ನದಿಯನ್ನು ದಾಟೋದಕ್ಕೆ ಹೋದಾಗುತ್ತೆ ಅಂತನ್ಬಿಟ್ಟು ಅದಕ್ಕೆ ಆ ಶರೀರವನ್ನು ಶರೀರ ಪೋಷಣೆ ಮಾಡೋದು ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಶರೀರವನ್ನು ನಾವು ಎಷ್ಟು ಅದಕ್ಕೆ ಪೋಷಣೆ ಮಾಡ್ತಾ ಹೋದಷ್ಟು ಕೂಡ ಅದು ಇನ್ನೂ ಅದರ ಬೈಕೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತಂತೆ ನನಗೆ ಯಾವುದೋ ಒಂದು ಸೌಲಭ್ಯ ಬೇಕೋ ಸೌಲಭ್ಯವನ್ನು ಕೊಟ್ಟರೆ ಅದು ಒಂದು ಸೌಲಭ್ಯ ಕೊಟ್ಟರೆ ಸಾಕೋದಿಲ್ಲ ಇನ್ನೂ ಮತ್ತಷ್ಟು ಇನ್ನೊಂದು ಸೌಲಭ್ಯ ಬೇಕು ಇನ್ನೊಂದು ಸೌಲಭ್ಯ ಬೇಕೋ ಇನ್ನೊಂದು ಸೌಲಭ್ಯ ಬೇಕು ಅಂತಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ ಈ ನಾಯಿ ಇರುತ್ತಲ್ಲ ನಾಯಿ ಅದು ಆರಾಮಾಗಿ ನೆಲೆಮೇಲೆ ಮಲ್ಕೊಂಡು ಇದ್ದೇ ಮಾಡುತ್ತೆ ಅದು ಪ್ರತಿದಿನವೂ ಕೂಡ ಅದು ಏನು ತೊಂದರೆ ಇಲ್ಲ ಅದಕ್ಕೆ ಆರಾಮಾಗಿರುತ್ತೆ ಆದರೆ ನೀವು ಒಂದು ದಿವಸ ಅದಕ್ಕೆ ನಾನೊಂದು ಗೋಣಿಚೀಲ ಕೊಟ್ಬಿಡಿ ಮಲ್ಕೊಳ್ಳೋದಕ್ಕೆ ಹ್ಞೂ ಗೋಣಿಚೀ ಅದು ಯಾವಾಗಲೂ ಗೋಣಿಚೀಲದ ಮೇಲೆ ಮಲ್ಕೊಳ್ಬೇಕು ಅಂತ ಇಷ್ಟಪಡುತ್ತೆ ನಾವು ಹಾಸಿಗೆ ಕೊಟ್ಬಿಡಿ ಆಮೇಲೆ ಹ್ಞೂ ನಿಮ್ಮ ಹಾಸಿಗೆ ಮೇಲೆ ಬಂದು ಮಲ್ಕೊಂಡ್ಬಿಡುತ್ತೆ ಅದು ಹಾಂ ಅದು ಬಿಡೋದೇ ಇಲ್ಲ ಎಷ್ಟು ಮಾಡಿದ್ರು ಕೂಡ ಬಿಡೋದಿಲ್ಲ ಆ ಥರ ಆಗಿಬಿಡುತ್ತೆ ಆ ರೀತಿ ದೇಹವು ಕೂಡ ಅದೇ ರೀತಿಯೇ ಒಂದು ಸ್ವಲ್ಪ ನೀವು ಸೌಲಭ್ಯವನ್ನು ಕೊಟ್ಬಿಟ್ರೆ ಅದು ಇನ್ನಷ್ಟು ಸೌಲಭ್ಯವನ್ನು ಬಯಸುತ್ತೆ ಇನ್ನಷ್ಟು ಸೌಲಭ್ಯ ಬೆರೆಸುತ್ತೆ ಹಾಗಾಗಿಬಿಟ್ಟು ಅದು ಏನಾಗುತ್ತೆ ಅದು ಸಂಪೂರ್ಣವಾಗಿ ಅನೇಕ ರೀತಿಯ ವಸ್ತುಗಳನ್ನು ಸಂಗ್ರಹಿಸಿ ಸಂಗ್ರಹಿಸಿ ಸಂಗ್ರಹಿಸಿ ನಮ್ಮ ಆಧ್ಯಾತ್ಮಿಕ ಜೀವನದಿಂದ ನಾವು ವಿಚಲಿತರಾಗ್ಬಿಡ್ತೀವಿ ಭಗವಂತನನ್ನು ದರ್ಶನ ಮಾಡಲಾಗುವುದೇ ಮಾಸ್ಟರ್ ಶ್ರೀರಾಮಕೃಷ್ಣರು ಹೌದು ನಿಸ್ಸಂದೇಹವಾಗಿ ಆಗಾಗ ಏಕಾಂತವಾಸ ಆತನ ನಾಮಗುಣ ಕೀರ್ತನೆ ವಸ್ತು ವಿಚಾರ ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಇದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಏಕಾಂತವಾಸ ಮತ್ತು ನಾಮಗುಣಕೀರ್ತನೆ ವಸ್ತು ವಿಚಾರ ಪ್ರಾರ್ಥನೆ ಧ್ಯಾನ ಈ ಈ ಸಾಧನೆಗಳಿಗೆ ಹೆಚ್ಚು ಅವರು ಒತ್ತನ್ನು ಕೊಡ್ತಾರೆ ಬೇರೆ ಯಾವ ಸಾಧನೆಯೂ ಕೂಡ ಅವರು ಹೆಚ್ಚು ಒತ್ತು ಕೊಡೋದಿಲ್ಲ ಯೋಗ ಸಾಧನೆಗಳಿಗಾಗಲಿ ಕರ್ಮ ಸಾಧನೆಗಾಗಲಿ ಬೇರೆ ಏನೋ ಪ್ರಾಣಾಯಾಮ ಮಾಡೋದಾಗಲಿ ರಾಜಯೋಗ ಆಗಲಿ ಕುಂಡಲಿನಿಯೋಗ ಆಗಲಿ ಇದ್ಯಾವುದಕ್ಕೂ ಕೂಡ ಅವರು ಒತ್ತು ಕೊಡೋದಿಲ್ಲ ಮತ್ತೆ ಯಾವುದೂ ಕೂಡ ಬೇಕಾಗೋದಿಲ್ಲ ಇದನ್ನೇ ಇದೇ ಇದೇ ರೀತಿ ಪ್ರಾಮಾಣಿಕವಾಗಿ ಇದನ್ನೇ ನಾವು ಅನುಸರಿಸಿದರೆ ಎಲ್ಲವನ್ನು ಕೂಡ ಪಡೀಬಹುದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರ ಒಂದು ಆಶಯ ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ದೊರೆಯುತ್ತದೆ ಶ್ರೀರಾಮಕೃಷ್ಣರು ಅತ್ಯಂತ ವ್ಯಾಕುಲನಾಗಿ ಒತ್ತರೆ ಆತನ ದರ್ಶನ ಪಡೆಯಲು ಸಾಧ್ಯ ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬ ಕಣ್ಣೀರು ಸುರಿಸುತ್ತಾರೆ ಕಣ್ಣೀರು ಸಾಗರದಲ್ಲೇ ತೇಲಾಡಿಬಿಡುತ್ತಾರೆ ಹಣಕ್ಕಾಗಿ ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರಿಡುತ್ತಾರೆ ಸಹಜ ಕರೆಯಿಂದ ಆತನ್ನು ಕರೆಯಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅಂದರೆ ಕಣ್ಣೀರು ಸುರಿಸ ಎಷ್ಟೊಂದು ಕಣ್ಣೀರು ಸುರಿಸ್ತಾರೆ ಬೇರೆ ವಿಷಯಗಳಿಗೋಸ್ಕರವಾಗಿ ಅದು ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ ಈ ಕಣ್ಣೀರು ಅಂತಕ್ಕಂಥದ್ದು ಬಹಳ ಪವಿತ್ರವಾದ ನೀರಂತೆ ಅತ್ಯಂತ ಪವಿತ್ರವಾದ ಜಲವಂತೆ ಅದನ್ನು ಭಗವಂತನಿಗೆ ಅರ್ಪಿಸಬೇಕಂತೆ ಭಗವಂತನಿಗೆ ಅರ್ಪಿಸ್ ಅರ್ಪಿಸಬೇಕಾಗಿರ್ತಕ್ಕಂಥ ಪವಿತ್ರ ಜಲ ಅದು ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದುಬಿಟ್ರೆ ಪ್ರಪಂಚದ ವಿಷಯದ ಕಡೆ ಹರಿಸ್ತಾ ಇದ್ದೀವಿ ಪ್ರಾಪಂಚದ ವಿಷಯದ ಕಡೆ ಅದಕ್ಕೋಸ್ಕರವಾಗಿ ಆ ಕಣ್ಣೀರು ಅಂಥ ಒಂದು ಪವಿತ್ರವಾದ ಜಲವನ್ನು ಭಗವಂತನಿಗೆ ಅರ್ಪಿಸೋಣ ಅಂತನ್ಬಿಟ್ಟು ಭಗವಂತನ ಪಾದವನ್ನು ತೊಳೆಯೋದಕ್ಕೆ ಅದನ್ನು ಉಪಯೋಗಿಸೋಣ ಅಂತನ್ಬಿಟ್ಟು ಆ ರೀತಿ ಆ ಭಗವಂತನ ಕಡೆಗೆ ನಮ್ಮ ಎಲ್ಲ ಆ ವ್ಯಾಕುಲತೆ ಪ್ರಪಂಚದ ಕಡೆ ಇರ್ತಕ್ಕಂಥ ವ್ಯಾಕುಲತೆಯನ್ನು ತಿರ್ಸಿಬಿಟ್ಟು ಆ ಭಗವಂತನ ಕಡೆಗೆ ತಿರ್ಸ್ತಕ್ಕಂಥದ್ದು ಹರಿಸ್ತಕ್ಕಂಥದ್ದು ಯಾವ ಪ್ರೀತಿಯರಸ್ತಿ ವಿಷಯ ಅವಿವೇಕಭಾಜ್ಯುತೆ ಭವತಿ ಪದಾಭಿದೇಯ ಭಕ್ತಿ ಅಂತನ್ಬಿಟ್ಟು ಒಂದು ಶ್ಲೋಕ ಇದೆ ಅಂತಂದರೆ ಯಾವ ಪ್ರೀತಿರಸ್ತಿ ವಿಶೇಷ ಅವಿವೇಕ ಭಾಜ ಈ ಅವಿವೇಕಿಗಳಿಗೆ ವಿಷಯದ ಕಡೆಗೆ ಯಾವ ರೀತಿ ಪ್ರೀತಿ ಇರುತ್ತೆ ಎಷ್ಟೊಂದು ಪ್ರೀತಿ ಇರುತ್ತೆ ವಿಷಯದ ಕಡೆಗೆ ವಿಷಯ ವಿಷಯದಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅದೇ ಪ್ರೀತಿಯನ್ನು ಅಚ್ಚುತೆ ಸಾಯ್ಬ ಸೈವಾಚ್ಯುತೆ ಅದನ್ನೇ ಅಚ್ಯುತನ ಕಡೆಗೆ ಹರಿಸಿಬಿಟ್ರೆ ಅದರ ಭಗವಂತನ ಕಡೆ ಹರಿಸ್ಬಿಟ್ರೆ ಅದೇ ಏನಾಗುತ್ತೆ ಭಕ್ತಿ ಆಗಿಬಿಡುತ್ತೆ ಅಂತ ಅದೇ ಭಕ್ತಿ ಆ ರೀತಿ ಆ ಭಗವಂತನ ಕಡೆಗೆ ನಮ್ಮ ಎಲ್ಲ ಭಾವನೆಗಳನ್ನು ಕೂಡ ನಮ್ಮ ಹರಿಸ್ಬೇಕು ನಮ್ಮ ಕಣ್ಣೀರು ಸುರಿಸೋದಿಯಲ್ಲ ಆ ಕಣ್ಣೀರು ಸುರಿಸೋದನ್ನು ಆ ಭಗವಂತನಿಗೋಸ್ಕರ ಕಣ್ಣೀರು ಸುರಿಸ್ಬೇಕು ಅದು ಆ ಭಗವಂತನ ಕಣ್ಣೀರಿನ ಜಲದಿಂದ ಆ ಬಾಷ್ಪದಿಂದ ಆ ಭಗವಂತನ ಪಾದವನ್ನು ತೊಳಿಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅದೇ ಆರ್ಟ್ ಆಫ್ ಲಿವಿಂಗ್ ಅಂತ ಎಪಿಕ್ಟಟಸ್ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸೀರಕೃಷ್ಣಾರ್ಪಣಮಸ್ತು